ಸ್ಥಾಪಕ ಚ ಧರ್ಮಸಸ್ವರೂಪಿಣೆ ಅವರವರಿಷ್ಠಾಯಕೃಷ್ಣಾಯಿರಾಮಕೃಷ್ಣರು ವಿವಾಹದ ಸಂಬಂಧವಾಗಿ ಸ್ವಲ್ಪ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ನಮಗನಿಸುತ್ತೆ ವಿವಾಹ ಸಂಬಂಧವಾಗಿ ಅಥವಾ ಅಥವಾ ಗೃಹಸ್ಥ ಜೀವನದ ಸಂಬಂಧವಾಗಿ ಅವರು ವಿರೋಧಿಗಳು ಅಂತ ನಮಗನಿಸ್ಬೋದು ಆದರೆ ಅವರ ದೃಷ್ಟಿನಲ್ಲಿ ಗೃಹಸ್ಥರಾಗಿಯೂ ಕೂಡ ವಿವಾಹಿತರಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ಬೋದು ಆಧ್ಯಾತ್ಮಿಕ ಸಿದ್ಧಿಯನ್ನು ಕೂಡ ಪಡೆಯಬೋದು ಆದರೆ ಅವರು ಕೂಡ ತ್ಯಾಗವನ್ನು ಅನುಸರಿಸ್ಬೇಕು ಅಂತಂದ್ಬಿಟ್ಟು ಗೃಹಸ್ಥ ಸನ್ಯಾಸಿಗಳು ಅಂತ ಹೇಳ್ತಾರೆ ಗೃಹಸ್ಥ ಸನ್ಯಾಸಿಗಳಂತೆ ಅವರು ಇರಬೇಕು ಹೇಗೆ ಮಹೇಂದ್ರನಾಥ್ ಗುಪ್ತಾ ಇದ್ರಲ್ಲ ಆ ಥರ ಇರಬೇಕು ಅಂತಂದ್ಬಿಟ್ಟು ಕೂಡ ಅನೇಕರು ಅತ್ಯಂತ ತ್ಯಾಗಗಳಿರ್ತಾರೆ ಅತ್ಯಂತ ತ್ಯಾಗಗಳಿರ್ತಾರೆ ಇವರಲ್ಲಿ ಯಾರು ಈಶ್ವರ ಚಂದ್ರ ವಿದ್ಯಾಸಾಗರಿದ್ದಾರಲ್ಲ ಅವರ ಜೀವನದಲ್ಲಿ ಒಂದು ಘಟನೆ ಬರುತ್ತೆ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾಯಿದ್ರು ಅದಕ್ಕೋಸ್ಕರವಾಗಿ ಅವರು ಅನೇಕ ಜನರ ಹತ್ರ ಅವರು ಕೇಳ್ತಾಯಿದ್ರು ಒಂದು ಸಾರಿ ಒಬ್ಬರು ವ್ಯಕ್ತಿಗಳಿದ್ರು ಕಲ್ಕತ್ತಾದಲ್ಲಿ ಅವರು ತುಂಬ ಹಣವಂತರು ಅಂತ ಕೇಳಿದ್ರು ಅದಕ್ಕೋಸ್ಕರವಾಗಿ ಅವ್ರ ಹತ್ರ ಹೋಗಿಬಿಟ್ಟು ಹಣ ಕೇಳೋಣ ಅಂತಂದ್ಬಿಟ್ಟು ಹೋಗ್ತಾರೆ ಅವ್ರ ಮನೆಗೆ ಆದರೆ ಅವ್ರ ಮನೆ ಹೋದರೆ ಅತ್ಯಂತ ಸರಳವಾಗಿದೆ ಅಲ್ಲಿ ಅವರು ಶ್ರೀಮಂತರು ಅಂತಲೇ ಅನಿಸೋದಿಲ್ಲ ಅವರು ಕೂಡ ಅತ್ಯಂತ ಸರಳ ಒಂದು ಸುಮ್ಮನೆ ಏನೋ ಒಂದು ಪಂಜಿ ಸುತ್ಕೊಂಡಿದ್ದಾರೆ ಅಷ್ಟೇ ಆಮೇಲೆ ಇವರು ಹೋದ್ರೆ ಒಂದು ಟೀ ಕೂಡ ಕೊಡಲಿಲ್ಲ ಅಂತೆ ಇವರಿಗೆ ಇವ್ರನ್ನ ಮತ್ತೆ ಯಾವುದೇ ರೀತಿಯೂ ಕೂಡ ಉಪಚಾರನೂ ಕೂಡ ಮಾಡಕ್ಕೆ ಹೋಗಲಿಲ್ಲ ಇವ್ರಿಗೆ ಅನಿಸ್ತಂತೆ ಇವರೇನು ಕೊಡ್ತಾರೆ ಇವ್ರ ಹತ್ರ ಆತಕ್ಕೆ ಬಂದಪ್ಪ ಅಂತನ್ಬಿಟ್ಟು ಅವ್ರಿಗೆ ಅನಿಸುತ್ತಂತೆ ಆಮೇಲೆ ಅವರೆಲ್ಲ ಹೇಳ್ತಾರೆ ತಮ್ಮ ಸಂಸ್ಥೆಯ ಬಗ್ಗೆ ಆಮೇಲೆ ಅವರು ವತಿಯನ್ನು ಕೇಳ್ತಾರೆ ಆಗ ಆಯಿತು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಒಂದು ಚೆಕ್ ಬರ್ಕೊಂಬಂದು ಕೊಡ್ತಾರಂತೆ ಅವರೆಷ್ಟು ಕೊಡ್ಬೋದು ಒಂದು ಹತ್ತು ರೂಪಾಯಿ ಕೊಡ್ಬೋದು ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ ಅವರು ಆದರೆ ಆ ಚೆಕ್ನಲ್ಲಿ ನೋಡಿದರೆ ಅವರಿಗೆ ಆಶ್ಚರ್ಯವಾಗುತ್ತೆ ಹತ್ತು ಸಾವಿರ ರೂಪಾಯಿ ಇರುತ್ತೆ ಡೊನೇಷನ್ ಹತ್ತು ಸಾವಿರ ಅಂದರೆ ಕಾಲದಲ್ಲಿ ಹತ್ತು ಲಕ್ಷ ಇದ್ದ ಹಾಗೆ ಅಷ್ಟು ಅದು ಆಶ್ಚರ್ಯವಾಗಿಬಿಡ್ತು ಅವರಿಗೆ ಏನಿದು ಇಷ್ಟೊಂದು ನಾನು ಕೊಡೋದು ಏನೋ ಹತ್ತು ರೂಪಾಯಿ ಕೊಡ್ಬೋದು ಅಥವಾ ಒಂದು ರೂಪಾಯಿ ಕೊಡ್ಬೋದು ಏನೋ ಅಂತ ಅಂದ್ಕೊಂಡಿದ್ದೆ ಇಷ್ಟೊಂದು ಕೊಡ್ತಾರೆ ಅಲ್ಲಿ ಹೇಗಾಯಿತು ಹೇಗೆ ಅಂತನ್ಬಿಟ್ಟು ಆಮೇಲೆ ಅವ್ರು ಇಷ್ಟ ಆಶ್ಚರ್ಯದಿಂದ ಏನಿದು ನೀವಿಷ್ಟೊಂದು ಸರಳ ಜೀವನ ನನ್ನ ಮನೆಯೂ ಕೂಡ ಅಷ್ಟೊಂದು ಸರಳವಾಗಿದೆ ನೀವು ಕೂಡ ಸರಳವಾಗಿದ್ದೀರಾ ನಿಮ್ಮ ಶ್ರೀಮಂತರೂ ಅನ್ನಿಸೋದಿಲ್ಲ ಹಣವಂತರೂ ಅನಿಸೋದಿಲ್ಲ ಆದರೂ ಕೂಡ ಇಷ್ಟೊಂದು ನಿಮಗೆ ಹಣ ಎಲ್ಲಿಂದ ಬಂತು ಹೇಗೆ ಕೊಡ್ತಾ ಇದ್ದೀರಾ ಅಂತನ್ಬಿಟ್ಟು ಆದಾಗ ಅವ್ರು ಹೇಳ್ತಾರಂತೆ ನಾನೀಗ ಕೊಡ್ತಾಯಿರೋದು ನಾನು ದುಡ್ದಿರ್ತಕ್ಕಂಥ ಹಣ ಅಲ್ಲ ಇದು ಪಿತ್ರಾರ್ಜಿತವಾಗಿರತಕ್ಕಂಥ ಆಸ್ತಿ ಈ ಪಿತರಾರ್ಜಿತ ಆಸ್ತ ನನಗೆ ಅದರ ಮೇಲೆ ಯಾವ ಹಕ್ಕೂ ಇಲ್ಲ ಇದನ್ನು ನಾನು ಕೇವಲ ದಾನ ಮಾತ್ರ ಉಪಯೋಗಿಸೋಕೆ ಸಾಧ್ಯ ನಾನು ಎಷ್ಟು ಗಳಿಸ್ತೇನೋ ಅದು ಕೇವಲ ನಾನು ಈ ಥರ ಮಾತ್ರ ಬಾಳೋಕ್ಕೆ ಸಾಧ್ಯ ಇಷ್ಟು ಸರಳವಾಗಿ ಇರೋಕ್ಕೆ ಸಾಧ್ಯ ಇದಕ್ಕಿಂತ ನಾನು ಚೆನ್ನಾಗಿಬಿಟ್ರೆ ನನಗೆ ಹಣ ಇರೋದೇ ಇಲ್ಲ ಎಲ್ಲ ಸಾಲ ಮಾಡಬೇಕಾಗುತ್ತೆ ಆಮೇಲೆ ಅದಕ್ಕೋಸ್ಕರ ಆ ಹಣ ನಾನು ಮುಟ್ಟೋದೇ ಇಲ್ಲ ಪಿತರಾರ್ಜಿತವಾಗಿ ಬಂದಿದ್ದು ನಂದಲ್ಲ ಅದು ನಾನು ಗಳಿಸಿದ್ದಲ್ಲ ಅದು ನನಗೆ ಸೇರಿದ್ದಲ್ಲ ಅದನ್ನು ನಾನು ದಾರ ಧರ್ಮಕ್ಕೆ ಮಾತ್ರ ಉಪಯೋಗಿಸ್ತಕ್ಕಂಥದ್ದು ನೋಡಿ ಎಂಥ ತಾಗ ಇದು ಈ ಥರ ಇಲ್ಲೇ ಯಾರೊಬ್ಬರು ನಾನು ಒಬ್ಬರು ಭಕ್ತರು ಹೇಳ್ತಾಯಿದ್ರು ಇಲ್ಲೇ ಮೈಸೂರಿನ ಒಬ್ಬರು ಒಬ್ಬರಂತೆ ಅವರು ಪ್ರೊಫೆಸರ್ ಆಗಿದ್ದರಂತೆ ಅವರು ತುಂಬ ಕೈ ತುಂಬ ಹಣ ಸ ಹಣ ಸಿಗ್ತಾಯಿತ್ತು ಸಂಬಳ ಸಿಗ್ತಾ ಇತ್ತು ಒಂದು ಸರ್ತಿ ಅವ್ರ ಮನೆ ಹೋಗಿದ್ದರಂತೆ ಮನೆ ಹೋಗಿದ್ದ ಹೀಗೆ ಮಾತಿನ ಸಂದರ್ಭದಲ್ಲಿ ಕೇಳಿದ್ರಂತೆ ಇದು ನಿಮ್ಮ ಬಾಡಿಗೆ ಮನೆಯೋ ಅಥವಾ ನಿಮ್ಮ ಸ್ವಂತ ಮನೆಯೋ ಅಂತನ್ಬಿಟ್ಟು ಅವ್ರು ಹೇಳಿದ್ರಂತೆ ಇಲ್ಲ ಇದು ಬಾಡಿಗೆ ಮನೆ ಅಂತನ್ಬಿಟ್ಟು ಆಮೇಲೆ ಅವ್ರು ಕೇಳಿದ್ರಂತೆ ನೀವು ಹೀಗೆ ನಿಮ್ಮ ಕೈ ತುಂಬ ಸಂಬಳ ಬರುತ್ತೆ ಹಣ ಬರುತ್ತೆ ನೀವೊಂದು ಸ್ವಂತ ಮನೆಯೇ ಮಾಡ್ಕೊ ಎಲ್ಲರೂ ಕೂಡ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋದು ಅಂತಂದ್ಬಿಟ್ರೆ ಅದೊಂದು ದೊಡ್ಡ ಹಾಂ ದೊಡ್ಡ ಆಸ್ತಿ ಇದ್ದಾಗೆ ಹ್ಞೂ ಭಾಳ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಒಂದು ಸ್ವಂತ ಮನೆ ಇರಬೇಕಪ್ಪ ಅಷ್ಟೊತ್ತಿಗೆ ಒಂದು ಸ್ವಂತ ಮನೆ ಇದ್ಬಿಟ್ರೆ ಸಾಕು ಅಂದರೆ ಸಾಕಷ್ಟು ಹಣ ಇದ್ಬಿಟ್ರೆ ಸಾಕು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಆದ್ರೆ ಯಾಕೆ ನೀವು ಸ್ವಂತ ಮನೆ ಮಾಡಿಕೊಂಡೇ ಇಲ್ವಲ್ಲ ಮಾಡ್ಕೊಬೌದಿತ್ತು ಆದರೂ ಕೂಡ ಒಂದು ಕಾರು ಕೂಡ ಇಲ್ಲ ಏನೂ ಇಲ್ಲ ಏನು ಅಂತಂದ್ಬಿಟ್ಟು ಅವ್ರು ಕೇಳಿದಾಗ ಅವ್ರು ಹೇಳ್ತಾರಂತೆ ನೋಡಿ ನಮ್ಮ ಸ್ವಂತದ್ದು ಅಂತ ಏನಾದರೂ ಇಲ್ಲಿಟ್ಟು ಇಟ್ಟು ಇಟ್ಕೊಂಬಿಟ್ರೆ ಒಂದು ಮನಸ್ಸಿನ ಒಂದು ಭಾಗ ಅಲ್ಲಿಗೆ ಸಿ ಬ್ಯಾಂಕ್ನಲ್ಲಿ ಎಷ್ಟೊಂದು ಹಣ ಇಟ್ಟಿದ್ದೀನಿ ಅಂತ ನನಗಿದ್ವಿ ಅದೊಂದು ಮನಸ್ಸಿನ ಒಂದು ಭಾಗ ಅಲ್ಲಿ ಅಂಟ್ಕೊಂಡ್ಬಿಡುತ್ತೆ ಇದು ನನ್ನ ಸ್ವಂತ ಮನೆ ಓ ಸ್ವಂತ ಮನೆ ಆಯ್ತಪ್ಪ ಅಂತಂದುಬಿಟ್ರೆ ಅಲ್ಲಿ ಮನಸ್ಸು ಅಂಟ್ಕೊಂಡ್ಬಿಡುತ್ತೆ ಆಮೇಲೆ ಆ ರೀತಿ ಅಂಟ್ಕೊಳ್ಳೋದ್ರಿಂದ ಮತ್ತೆ ಮತ್ತೆ ಹಿಮ್ಮುಂದೆ ಜನ್ಮದಲ್ಲಿ ಮತ್ತೆ ಬರಬೇಕಾಗುತ್ತೆ ಹುಟ್ಟಿ ಬರಬೇಕಾಗತ್ತೆ ಮನಸ್ಸು ಅಂಟ್ಕೊಂಡ್ಬಿಟ್ಟಿರುತ್ತೆ ಈ ಸಂಸಾರಕ್ಕೆ ಮತ್ತೆ ಹುಟ್ಟಿ ಬರಬೇಕಾಗತ್ತೆ ಅದರಿಂದ ನಾವು ಹೋಗುವಾಗ ಯಾವುದು ನಂದುಂತ ಇರಬಾರ್ದು ನಂದುಂತ ಏನೂ ಇರಬಾರ್ದು ಎಲ್ಲೂ ಯಾವುದಕ್ಕೂ ಮನಸ್ಸು ಉಂಟುಕೊಂಡಿರಬಾರದು ಅದಕ್ಕೋಸ್ಕರ ನನಗೆ ಹೆಚ್ಚಿನ ಹಣ ಅವಶ್ಯಕ ಹೆಚ್ಚಿನ ಹಣನೆಲ್ಲ ನಾನು ದಾನ ಧರ್ಮಕ್ಕೆ ಉಪಯೋಗಿಸ್ತೇನೆ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡ್ತೀನಿ ಅಷ್ಟೇ ಹೊರತೂ ಕೂಡ ನಾನು ಸ್ವಂತ ಮನೆ ಮನೆ ಯಾವುದಕ್ಕೂ ಕೂಡ ನಾನು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಂತೆ ಇದು ತ್ಯಾಗ ಈ ರೀತಿ ಒಂದು ತ್ಯಾಗ ಮನೋಭಾವ ಇದ್ದರೆ ಆವಾಗ ನಿಜವಾಗೂ ಕೂಡ ಅದರೊಂದು ಆಧ್ಯಾತ್ಮಿಕ ಜೀವನವಾಗುತ್ತೆ ಹ್ಞೂ ಭಗವಂತ ತೃಪ್ತಿ ಆಗ್ತಕ್ಕಂಥದ್ದು ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಈ ರೀತಿಯ ಒಂದು ತ್ಯಾಗ ಮನೋಭಾವವನ್ನು ಬಿಟ್ಕೊಂಡ್ಬಿಟ್ಟು ಗೃಹಸ್ಥ ಸಂನ್ಯಾಸಿಯಂತೆ ಬಾಳಬೇಕು ಅಂತನ್ಬಿಟ್ಟು ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ದರು ಈಗ ನಮ್ಮ ಪ್ರಸ್ತುತ ವಿಷಯಕ್ಕೆ ಬರೋಣ ಶ್ರೀರಾಮ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಯಾವುದು ಜ್ಞಾನ ಯಾವುದು ಅಜ್ಞಾನ ಅಂತಂದ್ಬಿಟ್ಟು ಭಗವಂತನ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದರೆ ಜ್ಞಾನ ಭಗವಂತನ ಅಲ್ಲದೇ ಇರತಕ್ಕಂಥದ್ದು ಪ್ರಪಂಚಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಇದೆ ಅದೆಲ್ಲವೂ ಕೂಡ ಅಜ್ಞಾನ ಅದು ಇಷ್ಟೇ ಜ್ಞಾನ ಆದರೂ ಕೂಡ ಎಷ್ಟೇ ಒಂದು ವಿದ್ವತ್ ಇದ್ದರೂ ಕೂಡ ಏನೇ ಇದ್ರೂ ಕೂಡ ಅದೆಲ್ಲೋದು ಕೂಡ ಅಜ್ಞಾನವಾಗುತ್ತೆ ಯಾಕೆ ಅಜ್ಞಾನವಾಗುತ್ತೆ ಯಾಕೆ ಅಂತಂದುಬಿಟ್ರೆ ಅದು ಅವಿದ್ಯಾ ಪ್ರಪಂಚಕ್ಕೆ ಸೇರಿರ್ತಕ್ಕಂಥದ್ದು ಭಗವಂತನ ಅಲ್ಲದೇ ಇರತಕ್ಕಂಥದ್ದೆಲ್ಲೋದು ಕೂಡ ಅವಿದ್ಯಾ ಪ್ರಪಂಚಕ್ಕೆ ಸೇರಿದ್ದಾದ್ರಿಂದ ಅದೆಲ್ಲೋದು ಕೂಡ ಅಜ್ಞಾನವಾಗುತ್ತೆ ಅದೇ ಸಂದರ್ಭದಲ್ಲಿ ಪರಾವಿದ್ಯಾ ಅಪರಾವಿದ್ಯ ಅಂತ ಕೂಡ ನಾವು ಹೇಳ್ತಾ ಇದ್ವಿ ಪರಾವಿದ್ಯಾ ಅಂದರೆ ಯಾವುದು ಪರಬ್ರಹ್ಮನಿಗೆ ಸಂಬಂಧಪಟ್ಟಿತ್ತು ಅತ್ಯ ಆತ್ಯಂತಿಕ ಸತ್ಯನಾಗಿರ್ತಕ್ಕಂಥ ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನ ಇರುತ್ತೋ ಅನುಭವ ಜ್ಞಾನ ಇರುತ್ತೋ ಅದು ಪರಾವಿದ್ಯೆ ಆಮೇಲೆ ಈ ಬೇರೆ ಎಲ್ಲೋದು ಕೂಡ ವೇದ ವೇದಾಂಗಗಳು ಭಗವದ್ಗೀತೆ ಓದೋದಾಗಲಿ ಯಾವುದೇ ಆಗಲಿ ಎಲ್ಲದು ಕೂಡ ಪ್ರಪಂಚಕ್ಕೆ ಸಂಬಂಧ ವಿಜ್ಞಾನ ಆಗಲಿ ಇತಿಹಾಸ ಎಲ್ಲದೂ ಕೂಡ ಏನಪ್ಪಾ ಅಂತಂದ್ಬಿಟ್ರೆ ಅಪರಾವಿದ್ಯೆ ಎಲ್ಲೋದು ಕೂಡ ಏನು ಅಂತಂದುಬಿಟ್ರೆ ಈ ಆ ಪರಬ್ರಹ್ಮ ವಸ್ತುವಿನ ಮೇಲೆ ಅತ್ಯಂತ ಸತ್ ಹತ್ತಿದ ಮೇಲೆ ಆರೋಪ ಮಾಡಿರತಕ್ಕಂಥದ್ದು ಸಿಂಬಾಲಿಕ್ ಸಿಂಬಾಲಿಕ್ ನಾಲೆಡ್ಜ್ ಅಂತ ಹೇಳಿ ಸಿಂಬಾಲಿಕ್ ನಾಲೆಡ್ಜ್ ಇಟ್ಸ್ ನಾಟ್ ಇಂಟಿಮೇಟ್ ನಾಲೆಡ್ಜ್ ಅದೆಲ್ಲುವುದು ಕೂಡ ಪ್ರಾತಿನಿಧಿಕವಾಗಿರ್ತಕ್ಕಂಥ ಜ್ಞಾನ ನಿಜವಾದ ಜ್ಞಾನ ಅಲ್ಲ ಪ್ರಾತಿನಿಧಿಕವಾಗಿರ್ತಕ್ಕಂಥ ಜ್ಞಾನ ರೆಪ್ರೆಸೆಂಟೇಟಿವ್ ನಾಲೆಡ್ಜ್ ಆದ್ದರಿಂದ ಅದ್ಯಾವುದು ಕೂಡ ಆತ್ಯಂತಿಕ ಜ್ಞಾನ ಭಗವದ್ ಜ್ಞಾನ ಅಂತ ಹೇಳೋಕ್ಕಾಗೋದಿಲ್ಲ ಅದೆಲ್ಲುವುದು ಕೂಡ ಸೂಪರ್ ಇಂಬ ಬ ಆತ್ಯಂತಿಕ ಸತ್ಯದ ಮೇಲೆ ನಾವು ಒಂದು ಆವರಣವನ್ನು ಹಾಕಿದ ಹಾಗೆ ಒಂದು ಆರೋಪ ಮಾಡಿದ ಹಾಗೆ ಅದಕ್ಕೋಸ್ಕರವಾಗ ಅದೆಲ್ಲ ಏನಪ್ಪಾ ಅಂತಂದುಬಿಟ್ರೆ ಅಜ್ಞಾನದ ಒಂದು ಪರಿಧಿಯೊಳಗೆ ಬಂದುಬಿಡುತ್ತೆ ಆದರೆ ಭಗವಂತನ ತಿಳ್ತಕೊ ತಿಳ್ಕೊಳ್ತಕ್ಕಂಥದ್ದೇ ನಿಜವಾಗಿರ್ತಂಥ ಜ್ಞಾನ ಈಗ ಉದಾಹರಣೆ ಹೇಳಬೇಕು ಅಂತಂದ್ಬಿಟ್ಟು ಅನೇಕ ಉದಾಹರಣೆಗೆ ಕೊಡ್ಬೋದು ಈಗ ಚಿನ್ನದಿಂದ ಅನೇಕ ಒಡವೆಗಳನ್ನು ಅನೇಕ ರೀತಿಯ ಒಡವೆಗಳನ್ನೆಲ್ಲ ಮಾಡ್ತಾರೆ ಈ ಒಡವೆಗಳನ್ನೆಲ್ಲ ತಿಳ್ಕೊಳ್ತಕ್ಕಂಥದ್ದೇನಪ್ಪ ಅಂತಂದುಬಿಟ್ರೆ ಅದು ಅಪರಾವಿದ್ಯೆ ಅಪರಾವಿದ್ಯೆ ಚಿನ್ನವನ್ನೇ ತಿಳ್ಕೊಳ್ತಕ್ಕಂಥದ್ದು ಪರಾವಿದ್ಯೆ ಅಂತ ಹೇಳ್ಬೋದು ಚಿನ್ನವನ್ನೇ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮಣ್ಣಿನಿಂದ ಅನೇಕ ರೀತಿಯ ಮಡಿಕೆಗಳನ್ನು ಮಾಡ್ತಾರೆ ಕಪ್ಪುಗಳನ್ನು ಮಾಡ್ತಾರೆ ಬೊಂಬೆಗಳನ್ನು ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಆ ಬೊಂಬೆಗಳನ್ನ ಬಗ್ಗೆನೇ ಮತ್ತೆ ತಿಳ್ಕೊಳ್ತಕ್ಕಂಥದ್ದು ಬೆಂಗಿ ಅದರ ಬಗ್ಗೆನೇ ಅದರ ಮನಸ್ಸು ಅದಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಇದೆಲ್ಲ ಅದು ಅಜ್ಞಾನವಾಗುತ್ತೆ ಆದರೆ ಆ ಬಂಬೆಗಳ ಹಿಂದೆ ಮಡಿಕೆ ಕುಡಿಕೆಗಳ ಹಿಂದೆ ಆ ನಿಜವಾಗಿರ್ತಕ್ಕಂಥ ಸತ್ಯ ಇದೆ ಮಣ್ಣಿದೆ ಆ ಮಣ್ಣನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ನಿಜವಾಗಿರ್ತಕ್ಕಂಥ ಪರಾವಿದ್ಯೆ ಅಂತ ಹೇಳ್ಬೋದು ಹಾಗೆಯೇ ಎಲ್ಲ ಪ್ರಪಂಚದ ಹಿಂದೆ ಒಂದು ಸತ್ಯ ಇದೆ ಪ್ರಪಂಚ ಕಾಣ್ತಾ ಇರೋದು ಕೂಡ ನಾಮರೂಪಗಳು ಅಷ್ಟೇ ಎಲ್ಲ ಆಭರಣಗಳಿದ್ದಾಗೆ ಮಡಿಕೆ ಕುಡಿಕೆಗಳಿದ್ದಾಗೆ ಅದರ ಹಿಂದೆ ಇರತಕ್ಕಂಥ ಒಂದು ಆತ್ ಸತ್ಯ ಇರಬಹುದು ಭಗವತ್ ಸತ್ಯ ಇರಬೇಕು ಆ ಭಗವತ್ ಸತ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ತಿಳಿದುಕೊಳ್ತಕ್ಕಂಥದ್ದು ಅದು ಪರಾವಿದ್ಯೆ ಅದು ನಿಜವಾಗಿರ್ತಕ್ಕಂಥ ಜ್ಞಾನ ಹೀಗೆ ಅದೇ ಆ ದೃಷ್ಟಿಯಿಂದ ನೋಡಿದರೆ ಎಲ್ಲೋದು ಕೂಡ ಜ್ಞಾನನೇ ಹ್ಞೂ ಕೂಡ ಈ ಪ್ರಪಂಚದಲ್ಲಿ ನಿಜವಾದ ರೀತಿಯ ಅರ್ಥದಲ್ಲಿ ನಾವು ಅರ್ಥ ತಿಳ್ಕೊಳೋಕೆ ಆಗೋದೇ ಇಲ್ಲ ಹ್ಞೂ ಈ ಜ್ಞಾನವನ್ನು ಪಡೆಯೋದು ಅಂತಂದ್ಬಿಟ್ರೆ ಅರ್ಥ ಏನು ಅಂತಂದುಬಿಟ್ರೆ ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆಯುವುದು ಅಂತಂದುಬಿಟ್ರೆ ನಮ್ಮ ಹೆಚ್ಚು ಹೆಚ್ಚಿನ ಅಜ್ಞಾನದ ಅರಿವು ಆಗ್ತಕ್ಕಂಥದ್ದು ಅಜ್ಞಾನದ ಅರಿವು ಅದೇ ಜ್ಞಾನ ದಿ ನಾಲೆಡ್ಜ್ ಈಸ್ ನಥಿಂಗ್ ಬಟ್ ಪ್ರೋಗ್ರೆಸಿವ್ ಅವೇರ್ನೆಸ್ ಆಫ್ ಅವರ್ ಓನ್ ಇಗ್ನೊರೆನ್ಸ್ ನಮ್ಮ ಅಜ್ಞಾನವನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡ್ಕೊಳ್ಳೋದು ಕಳತ್ರ ಏನು ಅಂತಂದುಬಿಟ್ರೆ ಅದೇ ಜ್ಞಾನ ಅಂಥೇಳಬೇಕು ಯಾಕೆಂದರೆ ಇದು ಯಾವುದು ಕೂಡ ನಿಜವಾಗಿರ್ತಕ್ಕಂಥ ಜ್ಞಾನ ಅದೇ ರೀತಿ ನಾವು ತಿಳ್ಕೊಂಡು ತಿಳ್ಕೊಂಡು ತಿಳ್ಕೊಂಡು ಏನಾಗುತ್ತೆ ಅಂತಬಿಟ್ರೆ ಆಮೇಲೆ ಒಂದು ಸ್ಥಿತಿ ಬರುತ್ತಂತೆ ನನಗೇನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನನಗೇನು ಗೊತ್ತಿಲ್ಲ ಕಿಮಪ್ಪಿ ಏತತ್ ನ ಜಾನಾಮಿ ಇತ್ಯಂತೆ ಅಂತ ಹೇಳ್ತಾರೆ ಪಂಚದರ್ಶಿನಲ್ಲಿ ಕಮಪ್ಪೇತಿದೇನು ಅಂತ ಗೊತ್ತಾಗೋದಿಲ್ಲ ಎಲ್ಲರೂ ಕೂಡ ಹಂಗೆ ಹೇಳ್ತಕ್ಕಂಥದು ಈ ಪ್ರಪಂಚವನ್ನು ಕೂಡ ನಮ್ಗೆ ಅರಿಯೋಕ್ಕಾಗೋದಿಲ್ಲ ನಿಜವಾಗೂ ಕೂಡ ಅರಿತಾ ಹೋದಷ್ಟು ಕೂಡ ಅದ ಜ್ಞಾನ ಜಾಸ್ತಿವಾಗ್ತಾನೆ ಹೋಗುತ್ತೆ ಏನು ಗೊತ್ತಾಗೋದೇ ಇಲ್ಲ ಮಿಸ್ಟ್ರಿ ಇಂಟೆನ್ಸಿಫೈಸ್ ಇದೊಂದು ದೊಡ್ಡ ಮಿಸ್ಟ್ರಿ ರಹಸ್ಯ ಈ ರಹಸ್ಯವನ್ನು ಅರ್ಥ ಮಾಡ್ಕೊಳೋಕೆ ಆಗೋದಿಲ್ಲ ರಹಸ್ಯ ಇನ್ನೂ ಆಳವಾಗ್ತಾ ಹೋಗುತ್ತೆ ತಿಳ್ಕೊಳ್ತಾ ಹೋದ್ರು ಇನ್ನೂ ಆಳವಾಗ್ತಾ ಹೋಗುತ್ತೆ ನಮಗೆ ತಿಳ್ಕೊಳ್ತಾ ಹೋದಾನು ಕೂಡ ನಮ್ಗೆ ಗೊತ್ತಿರೋದಿರೋ ವಿಷಯ ಇನ್ನೂ ಗೊತ್ತಾಗ್ತಾ ಹೋಗುತ್ತೆ ಗೊತ್ತಿರೋದೇ ವಿಷಯ ನಮಗೇನು ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ ಅಷ್ಟೇ ನಮಗೇನು ಗೊತ್ತಿಲ್ಲ ಅಂತ ಹೀಗೇನಾಗತ್ತೆ ಅಂತಂದ್ಬಿಟ್ರೆ ಈ ಪ್ರಪಂಚವನ್ನು ಅರಿಯೋದಕ್ಕೂ ಕೂಡ ನಮಗಾಗೋದಿಲ್ಲ ಪ್ರಪಂಚವನ್ನು ಅರ್ಥ ಮಾಡ್ಕೊಳೋಕ್ಕೂ ಆಗೋದಿಲ್ಲ ಹಾಗಿರುವಾಗ ಭಗವಂತನ ಅರ್ಥ ಮಾಡ್ಕೊಳಕ್ಕಾಗತ್ತಾ ಆಗೋದೇ ಇಲ್ಲ ಇದಕ್ಕೆ ಎಲ್ಲದೂ ಕೂಡ ಅವಾಂಗ್ ಮನಸ್ಸಗೋಚರ ಒಂದು ದೃಷ್ಟಿನಲ್ಲಿ ಹೇಳೋದು ಎಲ್ಲೋ ಕೂಡ ಬುದ್ಧಿಗ್ರಾ ಯಾವುದು ಕೂಡ ಬುದ್ಧಿಗ್ರಾಹಿ ಅಲ್ವೇ ಇಲ್ಲ ಯಾವುದೂ ಕೂಡ ನಮ್ಮ ಜ್ಞಾನದ ಮಿತಿಗೆ ಬರ್ತಕ್ಕಂತಹದ್ದು ಅಲ್ವೇ ಇಲ್ಲ ಎಲ್ಲೋದು ಕೂಡ ನಮ್ಮನ್ನು ಬುದ್ಧಿಗೆ ಮಾತಿಗೆ ಎಲ್ಲದನ್ನು ಮೀರಿ ಮೀರಿರತಕ್ಕಂಥದ್ದು ಈ ಪ್ರಪಂಚ ಜ್ಞಾನವೂ ಅಷ್ಟೇ ಪ್ರಪಂಚದ ಬಗ್ಗೆಯೂ ನಮಗೇನು ಹೇಳೋಕ್ಕಾಗೋದಿಲ್ಲ ಮನುಷ್ಯನ ಬಗ್ಗೆಯೂ ನಮಗೇನೂ ಗೊತ್ತಿಲ್ಲ ನಮ್ಮ ದೇಹದ ಬಗ್ಗೆ ನಮಗೇನು ಗೊತ್ತಿಲ್ಲ ದೇಹದಲ್ಲಿ ಏನು ನಡೀತಾ ಇದೆ ಅಂದರೆ ನಮ್ಗೆ ಗೊತ್ತಿಲ್ಲ ದೇಹದಲ್ಲಿ ಈ ದೇಹದಲ್ಲೇ ಇದ್ದೀವಿ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಎಲ್ಲ ಮಾಡ್ತೀವಿ ಈ ದೇಹದ ಬಗ್ಗೆ ನಮಗೇನು ಗೊತ್ತಿದೆ ಏನೂ ಗೊತ್ತಿಲ್ಲ ಒಳಗಡೆ ಏನಾಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಬ್ರೈನ್ ಏನು ಕೆಲಸ ಮಾಡಿ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಿಜವಾಗ್ ಹೇಳಬೇಕು ಅಂತಂದರೆ ನಮ್ಮ ಮನಸ್ಸಿನ ಬಗ್ಗೆ ಆದರೂ ನಮ್ಗೆ ಸ್ವಲ್ಪ ಆದರೂ ಗೊತ್ತು ಮನಸ್ಸಿನ ಬಗ್ಗೆ ಮನಸ್ಸು ಅತ್ಯಂತ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರೆ ದೇಹ ದೇಹದ ಬಗ್ಗೆ ಸ್ಥೂಲ ಸ್ಥೂಲವಾಗಿದ್ರು ಕೂಡ ದೇಹದ ಬಗ್ಗೆ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನೀನು ತಲೆನೋವು ಬಂದರೆ ಯಾವುದಕ್ಕೆ ತಲೆನೋವು ಬರುತ್ತೆ ಅಂತ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಡಾಕ್ಟ್ರಿಗೂ ಕೂಡ ಕಷ್ಟ ಹೇಳೋದು ಕಷ್ಟ ದೇಹದಲ್ಲಿ ಅಷ್ಟೊಂದು ಕೆಲಸಗಳು ನಡೀತಾ ಅಷ್ಟು ತೂಲವಾಗಿದ್ರು ಕೂಡ ನನಗೆ ಅರ್ಥವಾಗ್ತಾಯಿಲ್ಲ ಮನಸ್ಸಿನ ಬಗ್ಗೆ ನಂಗೆ ಸ್ವಲ್ಪ ಆದರೂ ಅರ್ಥ ಮಾಡ್ಕೊಬೋದು ಮನಸ್ಸಿನ ಹೀಗೆ ಆಲೋಚನೆ ಬರ್ತಾಯಿದೆ ಯಾವುದಕ್ಕೆ ಬರ್ತಾಯಿದೆ ಕೋಪ ಬರ್ತಾಯಿದೆ ಈ ಥರ ಬೇರೆ ಬೇರೆ ಭಾವನೆಗಳು ಬರ್ತಾಯಿದೆ ಹೀಗೆ ಆಲೋಚನೆ ಮಾಡ್ಕೊಳ್ಳಿ ಸ್ವಲ್ಪ ನಾನು ಸ್ವಲ್ಪ ನಾನು ಇನ್ ಒಳಗಡೆ ವಿಶ್ಲೇಷಣೆ ಮಾಡ್ತಾ ಹೋದರೆ ನನಗೆ ಅರಿವಿ ಬರುತ್ತೆ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತಂದ್ಬಿಟ್ಟು ಆ ದೇಹದ ಬಗ್ಗೆ ಮಾತ್ರ ಏನು ಗೊತ್ತಾಗೋದೇ ಇಲ್ಲ ವಿಚಿತ್ರ ಏನು ಗೊತ್ತಾಗೋದಿಲ್ಲ ಹೇಗೆ ನಡೀತದೆ ಹೇಗೆ ಕೆಲಸ ಮಾಡ್ತೀವಿ ನಿಮಗೇನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಬಾಡಿ ಈಸ್ ಮೋರ್ ಮಿಸ್ಟೀರಿಯಸ್ ದ್ಯಾನ್ ದಿ ಮೈಂಡ್ ಬಾಡಿ ಇಸ್ ಮೋರ್ ಮಿಸ್ಟೀರಿಯಸ್ ದ್ಯಾನ್ ದಿ ಮೈಂಡ್ ಇನ್ನೂ ನಾವು ಆಳಕ್ಕೆ ಹೋಗೋಕೆ ದಿ ಮೈಂಡ್ ಈಸ್ ಮೋರ್ ಮಿಸ್ಟೀರಿಯಸ್ ದ್ಯಾನ್ ದಿ ಸೆಲ್ಫ್ ಮನಸ್ಸನ್ನು ನಾನು ಸಂಪೂರ್ಣ ಅರ್ಥ ಮಾಡ್ಕೊಳೋಕ್ಕಾಗೋದಿಲ್ಲ ಆದರೆ ನಾನು ಅಂತಂದ್ರೆ ಏನು ಅಂತ ನನಗೆ ಗೊತ್ತಾಗತ್ತೆ ಗೊತ್ತಾಗತ್ತದು ಎಲ್ಲ ಅನುಭವಗಳ ಹಿಂದೆ ಎಲ್ಲಾ ಅರಿವಿನ ಹಿಂದೆ ನಾನು ಅಂತಕ್ಕಂಥ ಭಾವನೆ ಇದೆಯಲ್ಲ ಸೆಲ್ಫ್ ಸೆಲ್ಫ್ ದಟ್ ಈಸ್ ದಿ ಮೋಸ್ಟ್ ಇಂಟಿಮೇಟ್ ನಾಲೆಡ್ಜ್ ಮೋಸ್ಟ್ ಇಂಟಿಮೇಟ್ ನಾಲೆಡ್ಜ್ ಫಾರ್ ಎವ್ರಿ ಆಫ್ ಅಸ್ ಅದೇ ನಮಗೆ ಅರ್ಥ ಆಗ್ತಕ್ಕಂಥದ್ದು ಯಾಕೆ ಅಂತಂದುಬಿಟ್ರೆ ಸೆಲ್ಫ್ ಈಸ್ ಮೋಸ್ಟ್ ಸಿಂಪ ಸಿಂಪಲ್ Simplest thing in the world. What is simplest? Easiest to understand. That's why the simplest thing is not to take an art. Self is not to take an art. That's why I take an art. I take an art. That's why I take an art. That's why I take an art. That's why I take an art. ಆತ್ಮನಿಗಿಂತ ಹೊರತಾಗಿರ್ತಕ್ಕಂಥದ್ದು ಎಲ್ಲದೂ ಕೂಡ ಅಜ್ಞಾನವೇ ಅದರ ಬಗ್ಗೆ ನಾನು ತಿಳ್ಕೊಳ್ಳೋಕೆ ಆಗೋದೇ ಇಲ್ಲ ಏನೂ ಆಗೋದೇ ಇಲ್ಲ ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ ಭಗವಂತನ ಬಗ್ಗೆ ಅರಿತಕ್ಕಂಥದ್ದನ್ನೇ ನಿಜವಾಗಿರತಕ್ಕಂಥ ಜ್ಞಾನ ಮತ್ತು ಬೇರೆ ಎಲ್ಲದೂ ಕೂಡ ಅಜ್ಞಾನ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಇಂದ್ರಿಯ ಜ್ಞಾನ ಅಂತ ಹೇಳ್ಬೋದು ಬುದ್ಧಿ ಜ್ಞಾನ ಅಂತ ಹೇಳಿ ಬೌದ್ಧಿಕ ಜ್ಞಾನ ಅಂತ ಹೇಳ್ಬೋದು ಆಮೇಲೆ ಅನುಭವ ಜ್ಞಾನ ಅಂತ ಹೇಳ್ಬೋದು ಈಗ ಮೂರು ಬಗೆಯ ಜ್ಞಾನವನ್ನು ನಾವು ವಿಭಾಗಿಸ್ಬೋದು ಇಂದ್ರಿಯ ಜ್ಞಾನ ಅಂತಂದ್ಬಿಟ್ರೆ ನಮ್ಮ ಇಂದ್ರಿಯಗಳನ್ನ ಪುಸ್ತಕ ನೋಡ್ತೀನಿ ಟೇಬಲ್ ನೋಡ್ತೀನಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ ಇದೆಲ್ಲದು ಕೂಡ ಕೇಳ್ತಾ ಇದ್ದೀನಿ ಎಲ್ಲದು ಕೂಡ ಇಂದ್ರಿಯ ಗ್ರಾಹ್ಯವಾಗಿರ್ತಕ್ಕಂಥ ಅದರಲ್ಲಿ ಇಂದ್ರಿಯ ಜ್ಞಾನ ಆಮೇಲೆ ಬುದ್ಧಿಗೆ ಎಷ್ಟೋ ವಿಷಯಗಳು ನನಗೆ ಗೊತ್ತಾಗುತ್ತೆ ಬೌದ್ಧಿಕವಾಗಿ ನಾನು ಎಷ್ಟೋ ವಿಷಯಗಳನ್ನೆಲ್ಲ ಅರಿತೀನಿ ಇದು ಬೌದ್ಧಿಕವಾಗಿರ್ತಕ್ಕಂಥ ಜ್ಞಾನ ಆಮೇಲೆ ಅನುಭವದಿಂದ ನನಗೆ ಎಷ್ಟೋ ಅನುಭವ ಜ್ಞಾನ ಬರುತ್ತೆ ಅದು ಅನುಭವ ಉದಾಹರಣೆಗೆ ಹೇಳಬೇಕು ಅಂತನ್ಬಿಟ್ರೆ ಬೆಂಕಿ ಬೆಂಕಿ ಬಗ್ಗೆ ಬೆಂಕಿಯನ್ನು ನಾನು ನೋಡ್ಬೋದು ಕಣ್ಣಲ್ಲಿ ನೋಡ್ಬೋದು ಅದು ಮುಟ್ಟು ಮುಟ್ಲೂಬಹುದು ಹ್ಞೂ ಮುಟ್ಲೂಬಹುದು ಆ ಮುಟ್ಟುದಿನ ಅಂತ ಅದು ಬೇರೆ ವಿಷಯ ಹ್ಞೂ ಮುಟ್ಲೂಬಹುದು ಹಾಗೆ ಅದು ಅನು ಇಂದ್ರಿಯಕ್ಕೆ ಅನುಭವ ಅನುಭವ ಅನುಭವ ಬರುತ್ತೆ ಇಂದ್ರಿಯ ಜ್ಞಾನ ಇದು ಆಮೇಲೆ ಅದನ್ನು ವೈಜ್ಞಾನಿಕವಾಗಿ ನಾನು ವಿಶ್ಲೇಷಣೆ ಮಾಡಿಬಿಟ್ಟು ಅದನ್ನು ಅರ್ಥ ಮಾಡ್ಕೊಬೋದು ಅಗ್ನಿ ಅಂತಂದ್ರೆ ಏನು ಅದು ಕೆಲಸ ಮಾಡುತ್ತೆ ಅದರ ಲಕ್ಷಣಗಳೇನು ಅದರ ಋಣಗಳೇನು ಇದನ್ನೆಲ್ಲ ಅದು ಕೂಡ ವೈಜ್ಞಾನಿಕ ವಿಶ್ಲೇಷಣೆಯ ಮೂಲಕ ನಾನು ಅರ್ಥ ಮಾಡ್ಕೊಬೋದು ತಿಳ್ಕೊಬೋದು ಇದು ಬೌದ್ಧಿಕ ಜ್ಞಾನ ಆಯಿತು ಆದರೆ ಆ ಅಗ್ನಿಯನ್ನು ಬಳಸ್ಕೊಂಬಿಟ್ಟು ನನ್ನ ಪ್ರಯೋಜನಕ್ಕೆ ಅದನ್ನು ಬಳಸ್ಕೊಂಬಿಟ್ಟು ಅದರ ಉಪಯೋಗವನ್ನು ಪಡ್ಕೊಳ್ತಕ್ಕಂಥದ್ದಿದೆಯಲ್ಲ ಅದು ಅನುಭವ ಜ್ಞಾನ ಶ್ರೀರಾಮಕೃಷ್ಣರು ಭಾಳ ಸುಲಭ ಹೇಳ್ತಾರೆ ಕೆಲವರು ಹಾಲಿನ ಬಗ್ಗೆ ಕೇಳಿರ್ತಾರೆ ಕೆಲವರು ಅದನ್ನು ನೋಡಿರ್ತಾರೆ ಕೆಲವರು ಅದನ್ನು ಕುಡಿದು ಅದರ ಅನುಭವವನ್ನು ಪಡೆದಿರ್ತಾರೆ ಪೌಷ್ಟಿಕತೆಯನ್ನು ಪಡೆದಿರ್ತಾರೆ ಹೀಗೆ ಅನುಭವನ ಪಡೆತಕ್ಕಂಥದ್ದು ಹಾಗೆ ಭಗವಂತನ ಬಗ್ಗೆ ಕೇಳೋದು ಒಂದು ವಿಷಯ ಒಂದು ವಿಷಯ ಆಮೇಲೆ ಬೌದ್ಧಿಕವಾಗಿ ಭಗವಂತ ಅಂತಂದರೆ ಏನು ಆತ್ಯಂತಿಕ ಸತ್ಯ ಅಂತಂದ್ರೆ ಏನು ಪರಬ್ರಹ್ಮ ಅಂತಂದ್ರೆ ಏನು ಅಂತ ಬೌದ್ಧಿಕವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸೆಲ್ಫ್ ಅಂತಂದ್ರೆ ಏನು ಆತ್ಮ ಅಂತಂದ್ರೆ ಏನು ಅದನ್ನು ಬೌದ್ಧಿಕವಾಗಿ ಅರ್ಥ ಮಾಡ್ಕೊಳೋಕ್ಕೂ ಸಾಧ್ಯ ವಿಚಾರಪೂರಿತವಾಗಿ ಅರ್ಥ ಮಾಡ್ಕೊಳ್ಳೋದು ಅದು ಒಂದು ಆಮೇಲೆ ಆ ಭಗವಂತನನ್ನು ಅನುಭವಿಸೋದೇ ಇನ್ನೊಂದು ಆದರೆ ನಿಜವಾಗಿಯೂ ಕೂಡ ಅನುಭವದಿಂದ ಮಾತ್ರ ಅದು ಏನಂತ ಗೊತ್ತಾಗೋದು ಅಲ್ವಾ ಅನುಭವದಿಂದ ಈ ಉದಾಹರಣೆಗೆ ಸ್ಥೂಲವಾಗಿರತಕ್ಕಂಥದ್ದನ್ನು ನೋಡಿದರೆ ನನಗೆ ಸಾಕಾಗುತ್ತೆ ಎಷ್ಟೋ ವಿಷಯಗಳು ಸಾಕಾಗುತ್ತೆ ಇದು ನೋಡಿದರೆ ಪುಸ್ತಕ ಅಂತ ಗೊತ್ತಾಗುತ್ತೆ ಸಾಕಾಗತ್ತೆ ಆದರೆ ಈ ಸೂಕ್ಷ್ಮ ವಿಷಯಗಳನ್ನು ಕೇವಲ ಅದು ನೋಡೋಕ್ಕಂತೂ ಆಗೋದೇ ಇಲ್ವಲ್ಲ ಬುದ್ಧಿ ಇಂದ್ರಿಯ ಗ್ರಾಹಕ್ಯ ಅಲ್ವೇ ಇಲ್ಲ ಕೇವಲ ತಿಳ್ಕೊಂಡ್ರೂ ಕೂಡ ಸಾಕಾಗೋದಿಲ್ಲ ಅದು ಏನಂತೂ ಗೊತ್ತಾಗೋದಿಲ್ಲ ನಿಜವಾಗೂ ಕೂಡ ಈ ಕೋಪ ಅಂತ ಇಟ್ಕೊಳ್ಳಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಭಾವನೆ ಇದು ಈ ಕೋಪವನ್ನು ನಾನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಬೋದು ಸೈಕಾಲಜಿ ಪ್ರಕಾರ ಮನಶ್ಶಾಸ್ತ್ರ ಪ್ರಜ್ಞಾನ ಕೋಪ ಅಂತಂದರೆ ಏನು ಅದನ್ನೆಲ್ಲ ಅದೆಲ್ಲ ಓದ್ಬೋದು ಅರ್ಥ ಮಾಡ್ಕೊಬೋದು ಆದರೆ ಏನೇ ಮಾಡಿದರೂ ಕೂಡ ಎಷ್ಟೇ ಓದಿದ್ರು ಕೂಡ ಕೋಪ ಏನು ಅಂತ ನನಗೆ ಗೊತ್ತಾಗತ್ತಾ ಗೊತ್ತಾಗೋದೇ ಇಲ್ಲ ಕೋಪ ಮಾಡಿಕೊಂಡಾಗಲೇ ಗೊತ್ತಾಗೋದು ಕೋಪ ಏನು ಅಂತಂದ್ಬಿಟ್ಟು ಇದೆಲ್ಲದು ಕೂಡ ಅನುಭವದಿಂದ ಮಾತ್ರ ಗೊತ್ತಾಗ್ತಕ್ಕಂಥದ್ದು ನಾವೇ ಅನುಭವಿಸಿದ್ರೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು ಹಾಗೆ ಭಗವತ್ ತತ್ವನು ಕೂಡ ಅಷ್ಟೇ ಆತ್ಮ ಆತ್ಮ ಆತ್ಮತತ್ವನು ಕೂಡ ನಾನೇ ಅನುಭವಿಸಿದ್ರೆ ಮಾತ್ರ ಅದು ಅಂತ ಗೊತ್ತಾಗ್ತಕ್ಕಂಥದ್ದು ಕೇವಲ ಇಂದ್ರಿಯಕ್ಕಂತೂ ಗ್ರಾಹ್ಯ ಅಲ್ಲವೇ ಇಲ್ಲ ಬೌದ್ಧಿಕವಾಗಿ ನಾನು ಎಷ್ಟೋ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಬೋದು ಅಷ್ಟೇ ಹೊರತೂ ಕೂಡ ಅದರಿಂದ ನಮಗೆ ಅದು ಏನು ಅಂತ ಗೊತ್ತಾಗೋದೇ ಇಲ್ಲ ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಕ್ಕಂತಹದ್ದು ನಾವು ಅನುಭವವನ್ನು ಪಡಿಬೇಕು ಭಗವಂತನ ಬಗ್ಗೆ ಶ್ರೀರಾಮ್ ಸ್ವಾಮೀಜಿ ಕೂಡ ಹೇಳ್ತಾರೆ ಏನಂತನ್ಬಿಟ್ರೆ ಇವ್ ಆತ್ಮನಿಸ್ತೇರ ಆತ್ಮನಿರೋದಾದರೆ ನಾವು ಅನುಭವನ ಪಡಿಬೇಕು ಭಗವಂತ ಇರೋದಾದರೆ ಅವನು ನೋಡಬೇಕು ಸುಮ್ಮನೆ ಬಗ್ಗೆ ಕೇಳೋದ್ರಿಂದ ಕೇವಲ ಒಂದು ನಂಬಿಕೆ ಇಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂತ ಹೇಳ್ತಾರೆ ಅದಕ್ಕೆ ನಿಜವಾಗೂ ಕೂಡ ಭಗವಂತನನ್ನು ಅರಿತಕ್ಕಂಥದ್ದು ಅವನನ್ನು ಪಡೀತಕ್ಕಂಥದ್ದು ನಿಜವಾದ ಜ್ಞಾನ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಗೊತ್ತಿ ಹೇಳ್ತಾರೆ ಆಮೇಲೆ ಶ್ರೀರಾಮಕೃಷ್ಣರು ಕೇಳ್ತಾರೆ ಶ್ರೀರಾಮಕೃಷ್ಣರು ಒಳ್ಳೆಯದು ನಿನಗೆ ಸಾಕಾರದಲ್ಲಿ ವಿಶ್ವಾಸವೋ ನಿರಾಕಾರದಲ್ಲಿ ವಿಶ್ವಾಸವೋ ಮಾಸ್ಟರ್ ಆಶ್ಚರ್ಯಚಕಿತನಾಗಿ ತನಗೆ ತಾನೇ ಸಾಕಾರದ ಲ ವಿಶ್ವಾಸವಿದ್ದದ್ದೇ ಆದರೆ ನಿರಾಕಾರದಲ್ಲಿ ವಿಶ್ವಾಸ ಉಂಟಾದೀತೆ ಭಗವಂತ ನಿರಾಕಾರ ಎಂಬ ವಿಶ್ವಾಸವಿರುವುದಾದರೆ ಆತ ಸಾಕಾರ ಎಂಬ ವಿಶ್ವಾಸ ಉಂಟಾಗಲು ಸಾಧ್ಯವೇ ವಿರುದ್ಧ ಅವಸ್ಥೆಗಳು ಎರಡು ಸತ್ಯವಾಗಲು ಸಾಧ್ಯವೇ ಬಿಳಿವಸ್ತುವಾದ ಹಾಲು ಕಪ್ಪಾಗಿಯೂ ಇರಬಲ್ಲದೆ ಮಾಸ್ಟರ್ ನನಗೆ ನಿರಾಕಾರ ಹಿಡಿಸುತ್ತದೆ ಶ್ರೀರಾಮಕೃಷ್ಣರು ಭಾಳ ಒಳ್ಳೆಯದು ಒಂದರಲ್ಲಿ ವಿಶ್ವಾಸವಿದ್ದರೆ ಅದೇ ಯಥೇಷ್ಟ ನಿರಾಕಾರದಲ್ಲಿ ವಿಶ್ವಾಸವೇ ಭಾಳ ಒಳ್ಳೆಯದು ಆದರೆ ಎಂದಿಗೂ ಹೀಗೆ ಯೋಚಿಸಬೇಡ ಇದೇ ಕೇವಲ ಸತ್ಯ ಉಳಿದುದೆಲ್ಲ ಮಿಥ್ಯಾ ಎಂದು ತಿಳಿದುಕೋ ನಿರಾಕಾರವೂ ಸತ್ಯ ಸಾಕಾರವೂ ಸತ್ಯ ಯಾವುದರಲ್ಲಿ ವಿಶ್ವಾಸವೋ ಅದರಲ್ಲಿ ದೃಢ ಇದು ಮಾತ್ರ ಮಾಸ್ಟರ್ ಮಹರ್ಷಿ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಸಾಕಾರನೂ ಸತ್ಯ ನಿರಾಕಾರನೂ ಸತ್ಯ ಅಂತ ಹೇಳ್ತಾರಲ್ಲ ಈ ಎಂಥ ವಿಚಿತ್ರ ಅಂತಂದ್ಬಿಟ್ಟು ಎರಡು ವಿರುದ್ಧ ಕೂಡ ಒಂದು ಎರಡೂ ಕೂಡ ಸತ್ಯವಾಗೋದು ಹೇಗೆ ಸಾಧ್ಯ ಭಗವಂತ ನಿಜವಾಗೂ ಕೂಡ ನಿರಾಕಾರನಾದರೆ ಅವನು ಸಾಕಾರವಾಗಿ ಹೇಗ ಹೇಗಿರೋಕ್ಕೆ ಸಾಧ್ಯ ಸಾಕಾರನಾಗಿದ್ದ ನಿರಾಕಾರ ಹೇಗೆ ಆಗೋಕ್ಕೆ ಹೇಗೆ ಸಾಧ್ಯ ಅಂತನ್ಬಿಟ್ಟು ಅವರಿಗೆ ತುಂಬ ಆಶ್ಚರ್ಯವಾಗಿಬಿಡುತ್ತೆ ಇಂಥ ಅವ್ರು ಹೇಳ್ತಾರೆ ಇದನ್ನು ಯಾವುದೂ ನಾವು ಪುಸ್ತಕದಲ್ಲಿ ಓದೇ ಇಲ್ವಲ್ಲ ಇದನ್ನು ಈ ರೀತಿ ವಿಷಯವನ್ನು ಪುಸ್ತಕ ಸಿಕ್ಕೋದೇ ಇಲ್ವಲ್ಲ ಪುಸ್ತಕದಿಂದ ಈ ಜ್ಞಾನ ಬರೋದೇ ಇಲ್ವಲ್ಲ ಅದನ್ನು ಕೇಳಿದಾಗ ಅವರಿಗೆ ಮತ್ತೊಮ್ಮೆ ಅಹಂಕಾರಕ್ಕೆ ಒಂದು ದೊಡ್ಡ ಪೆಟ್ಟು ಬಿದ್ದಂಗೆ ಆಗುತ್ತೆ ಇಲ್ಲಿ ಶ್ರೀರಾಮಕೃಷ್ಣರು ನಿಜವಾಗೂ ಕೂಡ ಬ್ರಹ್ಮ ಸಮಾಜದ ಒಂದು ವಿಚಾರದ ಬಗ್ಗೆ ಇಲ್ಲಿ ಈ ಸಾಕಾರ ನಿರಾಕಾರದ ಬಗ್ಗೆ ಹೇಳ್ತಾ ಇದ್ದಾರೆ ಬ್ರಹ್ಮ ಸಮಾಜದಲ್ಲಿ ವಿಶೇಷವಾಗಿ ಅವರೆಲ್ಲರೂ ಕೂಡ ಆಗಿನ ಕಾಲದ ಯುವಕರೆಲ್ಲರೂ ಕೂಡ ಬ್ರಹ್ಮ ಸಮಾಜದಿಂದ ಪ್ರಭಾವಿತರಾಗಿದ್ದವರು ಬ್ರಹ್ಮ ಸಮಾಜದವರು ಸಾಕಾರ ಪೂಜೆಯನ್ನು ಒಪ್ತಾ ಇರೋದಿಲ್ಲ ವಿಗ್ರಹ ಪೂಜೆಯನ್ನು ಒಪ್ತಾ ಇರೋದಿಲ್ಲ ಅದರಿಂದ ಎಲ್ಲರೂ ಕೂಡ ಅನೇಕರು ಬ್ರಹ್ಮ ಸಮಾಜದ ಸಂಬಂಧ ಇದ್ದವರೆಲ್ಲರೂ ಕೂಡ ಸಾಕಾರ ಪೂಜೆಯನ್ನು ಒಪ್ತಾ ಇರೋದಿಲ್ಲ ನರೇಂದ್ರನು ಕೂಡ ಹಾಗೇನೆ ಹ್ಞೂ ಒಂದು ಸಾರಿ ನಿಮ್ಗೆ ಗೊತ್ತಿದೆ ಆ ಈ ಘಟನೆ ಇದೆ ನರೇಂದ್ರ ಒಂದ್ಸರ್ತಿ ಶ್ರೀರಾಮಕೃಷ್ಣ ಬಂದಾಗ ಅವ್ರು ಕಾಳಿ ಮಂದಿರಿಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಅವನು ನಮಸ್ಕಾರ ಮಾಡೋದೇ ಇಲ್ಲ ಕಾಳಿ ವಿಗ್ರಹಕ್ಕೆ ಆದರೆ ರಾಖಾಲನ್ನು ಇರ್ತಾನೆ ರಾಖಹಾಲ ಹೋಗಿಬಿಟ್ಟು ಅವರಿಗೆ ನಮಸ್ಕಾರ ಮಾಡ್ತಾನೆ ಆವಾಗ ನಮ್ಮ ಕಾಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿದಾಗ ರಾಖಾಲನಿಗೆ ಅವನ ಮೇಲೆ ಅಲ್ಲ ರಾ ನರೇಂದ್ರನಿಗೆ ಒಂದ್ಮೇಲೆ ಕೋಪ ಬರುತ್ತೆ ಏನಿದು ನೀನು ಮಾಡ್ತಾ ಇದೆಯಾ ನೀನು ಬ್ರಹ್ಮ ಸಮಾಜದಲ್ಲಿ ಸೇರಿಕೊಂಡಿದ್ಯಾ ಅಲ್ಲಿ ನೀನು ಪ್ರತಿಜ್ಞೆ ಮಾಡಿದೆಯಾ ಸಾಕಾರ ಪೂಜೆ ಮಾಡೋದೇ ಇಲ್ಲ ಅಂತನ್ಬಿಟ್ಟು ಇಲ್ಲಿ ನೀನ ರೀತಿ ಮಾಡ್ತಕ್ಕಂಥ ಸತ್ಯನ ಅಂತಂದ್ಬಿಟ್ಟು ಅವನಿಗೆ ದಬಾಯಿಸ್ತಾನ ನಾರಾಯಣ ಅಂದರೆ ಅಷ್ಟರ ಮಟ್ಟಿಗೆ ಅವರು ಪ್ರಭಾವಿತರಾಗಿದ್ದರು ಅಂದಿನ ಯುವಕರು ಅದಕ್ಕೆ ಸಂಬಂಧಪಟ್ಟವಾಗಿ ಅದಕ್ಕೆ ಅನುಗುಣವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮಕೃಷ್ಣ ಈ ರೀತಿ ಹೇಳ್ತಾ ಇದ್ದಾರೆ ಸಾಕಾರನೂ ಸತ್ಯ ನಿರಾಕಾರನೂ ಸತ್ಯ ಸಾಕಾರ ಸತ್ಯ ನಿರಾಕಾರ ಸತ್ಯ ಅಂತಬಿಟ್ಟು ನಿರಾಕಾರ ಅಸತ್ಯ ಅಂತನ್ಬಿಟ್ಟು ತಿಳ್ಕೊಬಾರದು ಅಂತನ್ಬಿಟ್ಟು ಈಗ ಈ ದೇವರಲ್ಲಿ ದೇವರ ಬಗ್ಗೆ ಹೇಳುವಾಗ ತ ಅನೇಕ ರೀತಿ ದೇವರ ಕಲ್ಪನೆಗಳಿದೆ ಆದರೆ ಇಲ್ಲಿ ಈ ಸಂದರ್ಭಕ್ಕ ಅನುಗುಣವಾಗಿ ಮೂರು ಬಗೆಯ ಕಲ್ಪನೆಯನ್ನು ನಾವು ಪರಿಗಣಿಸ್ಬೋದು ಒಂದು ಭಗವಂತ ನಿರ್ಗುಣ ನಿರಾಕಾರ ಅಂತ ಹೇಳ್ತಕ್ಕಂಥದ್ದು ಭಗವಂತನಿಗೆ ಗುಣವೂ ಇಲ್ಲ ನಿರ್ಗುಣ ಸಪ್ಪೆ ಸಪ್ಪೆ ವ್ಯವಸ್ಥೆ ನಾವು ಹೇಳ್ತೀವಿ ಏನಪ್ಪ ನಿರ್ಗುಣ ನಿರಾಕಾರ ಅಂತ ಅಂದ್ಬಿಟ್ಟು ನಿರ್ಗುಣ ಅಂತಂದ್ಬಿಟ್ಟು ಅಂದರೆ ಆ ಪರವಂತ ಪರವಂತ ಪರಮಾತ್ಮ ಅಂತಕ್ಕಂಥದ್ದು ಭಗವದ್ವಸ್ತು ಅಂತಕ್ಕಂಥದ್ದು ಆತ್ಯಂತಿಕ ಸತ್ಯ ಅಂತಕ್ಕಂಥದ್ದು ಯಾವುದೇ ರೀತಿಯ ಗುಣವನ್ನು ಕೂಡ ಅಲ್ಲಿ ನಾವು ಆರೋಪಿಸೋಕೆ ಸಾಧ್ಯವಿಲ್ಲ ಎಲ್ಲ ಗುಣವನ್ನು ಕೂಡ ಆಕಾರವನ್ನು ಮೀರಿರ್ತಕ್ಕಂಥ ಸತ್ಯ ಅಂತನ್ಬಿಟ್ಟು ಇದು ಒಂದು ರೀತಿಯ ಕಲ್ಪನೆ ಆಮೇಲೆ ಇನ್ನು ಕೆಲವರು ಕೆಲವು ಧರ್ಮದವರು ಕಲ್ಪಿಸಿ ಏನಪ್ಪ ಅಂತಂದ್ಬಿಟ್ರೆ ಅವನು ನಿರಾಕಾರ ಆದರೆ ಅವನು ಸಗುಣ ಅಂತನ್ಬಿಟ್ಟು ಸಗುಣ ಗುಣಪೂರ್ಣವಾಗಿರ್ತಕ್ಕಂಥ ಅನೇಕ ರೀತಿಯ ಗುಣಗಳಿದೆ ಏನು ದಯೆ ಅನುಕಂಪ ಪ್ರೀತಿ ಆಮೇಲೆ ಸರ್ವಶಕ್ತ ಸರ್ವಜ್ಞ ಈ ರೀತಿ ಅನೇಕ ರೀತಿಯ ಗುಣಗಳಿಂದ ಕೂಡಿರ್ತಕ್ಕಂಥವನು ಭಗವಂತ ಅಂತನ್ಬಿಟ್ಟು ಸಗುಣ ನಿರಾಕಾರ ಇದು ಬ್ರಹ್ಮ ಸಮಾಜದವರ ನಂಬಿಕೆ ಹಾಗೆಯೇ ಬೇರೆ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಯಹೂದಿ ಧರ್ಮ ಈ ಧರ್ಮಗಳಲ್ಲೂ ಕೂಡ ಭಗವಂತನ ಕಲ್ಪೆ ಇದೇ ರೀತಿ ಇರುತ್ತೆ ಆಮೇಲೆ ಇನ್ನೂ ಕೆಲವರು ನಂಬ್ತಾರೆ ಏನಪ್ಪಾ ಅಂತಂದ್ಬಿಟ್ರೆ ಭಗವಂತ ಸಗುಣವೂ ಹೌದು ಸಾಕಾರವೂ ಹೌದು ಸಗುಣ ಸಾಕಾರ ಎರಡು ಕೂಡ ಒಪ್ತಾರೆ ಈ ರೀತಿ ಮೂರು ಬಗೆಯ ಕಲ್ಪನೆ ಅಂತ ಹೇಳ್ಬೋದು ಬ್ರಹ್ಮ ಸಮಾಜದವ್ರ ಕಲ್ಪನೆ ಏನಪ್ಪಾ ಅಂತಂದ್ಬಿಟ್ರೆ ಅವನು ಸಗುಣ ಆದರೆ ನಿರಾಕಾರ ಅಂತನ್ಬಿಟ್ಟು ಇಲ್ಲ ಸಾಕಾರ ನಿರಾಕಾರ ಅಂತಂದ್ರೆ ಏನು ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಈಗ ಯಾವುದನ್ನ ನಾವು ಸಾಕಾರ ಅಂತ ಕರಿಬೋದು ಈಗ ನಮ್ಮ ಕಲ್ಪನೆ ಏನಪ್ಪಾ ಅಂತ ಸಾಮಾನ್ಯವಾದ ಕಲ್ಪನೆ ಅಂತನ್ಬಿಟ್ರೆ ಅವನಿಗೊಂದು ಒಂದು ಆಕಾರ ಇರಬೇಕು ಯಾವುದೋ ಒಂದು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಒಂದು ರೂಪ ಇರಬೇಕು ಆಕಾರ ಇರಬೇಕು ಅದನ್ನು ನಾವು ಸಾಕಾರ ಅಂತ ಕರೀತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಆದರೆ ಕಿವಿ ಕೇಳಿಸ್ತಕ್ಕಂಥದ್ದು ಏನು ಹಾಗಾದರೆ ಅದನ್ನು ನಾವು ಸಾಕಾರ ಅಂತ ಕರೆಯುವಾಗಿಲ್ವಾ ನಾವು ಓಂಕಾರ ಓಂಕಾರ ಧ್ವನಿ ಇರುತ್ತೆ ಓಂಕಾರ ಧ್ವನಿಯನ್ನು ಅದನ್ನೇ ಉಚ್ಚರಿಸ್ತಾ ಅದನ್ನೇ ಒಂದು ಉಪಾಸನೆಯನ್ನು ಮಾಡಿಬಿಟ್ಟು ಅದರ ಮೂಲಕ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ಬಿಟ್ಟು ಅದರಲ್ಲೂ ಕೂಡ ಭಗವಂತನ ಪಡೆಯೋರಿದ್ದಾರೆ ಹೀಗೆ ನಾಮೋಪಾಸನೆ ಈ ರೀತಿ ಇಂದ್ರಿಯ ಗ್ರಾಹ್ಯವಾದದ್ದನ್ನು ಕೂಡ ಎಲ್ಲವನ್ನೂ ಕೂಡ ನಾವು ಸಾಕಾರ ಅಂತ ಪರಿಗಣಿಸಬೇಕು ನಿಜವಾಗಿ ಹೇಳಬೇಕು ಅಂತಂದರೆ ಇಂದ್ರಿಯ ಗ್ರಾಹ್ಯವಾದದ್ದು ಕಿವಿಗೆ ಕೇಳಿಸೋ ಕೂಡ ಸಾಕಾರನೇ ಅನೇಕರು ಯಾವುದೋ ಒಂದು ದೇಹದ ಯಾವುದೋ ಕೇಂದ್ರದ ಮೇಲೆ ಅವರು ಏಕಾಗ್ರತೆ ಮಾಡ್ತಾರೆ ಇಲ್ಲ ಹಣೆ ಮಧ್ಯದಲ್ಲಿ ಅಥವಾ ಹೃದಯದಲ್ಲಿ ಯಾವುದೋ ಒಂದು ದೇಹದ ಒಂದು ಪ್ರದೇಶದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸ್ಬಿಟ್ಟು ಅದ್ರ ಮೂಲ ಅದ್ರ ಮೂಲಕ ಧ್ಯಾನವನ್ನು ಮಾಡಿಬಿಟ್ಟು ಮನಸ್ಸು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ತಾರೆ ಆಧ್ಯಾತ್ಮಿಕ ಸತ್ಯವನ್ನು ಕಾಣ್ಕೋತಾರೆ ಅಂಥ ಅಂಥದ್ದು ಕೂಡ ಇದೆ ಅಂದರೆ ಆ ರೀತಿ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಆ ಭಾಗದಲ್ಲಿ ಒಂದು ಸ್ಪರ್ಶ ಹೆಚ್ಚು ಜಾ ಅದೇ ಸ್ಪರ್ಶದಲ್ಲೇ ಅದೇ ಸ್ಪರ್ಶದಲ್ಲೇ ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಆ ಸ್ಪರ್ಶ ಅನುಭವ ಆ ಸ್ಪರ್ಶದಲ್ಲೇ ಅನುಭವನ ಪಡಿಬೇಕು ಏಕಾಗ್ರ ಮಾಡಬೇಕು ಅಂತಂದ್ಬಿಟ್ರಲ್ಲೇನಾಗುತ್ತೆ ಅದು ಕೂಡ ಇಂದ್ರಿಯ ಜ್ಞಾನ ತಾನೇ ಇಂದ್ರಿಯ ಗ್ರಾಹ್ಯ ಆಯಿತು ಸ್ಪರ್ಶ ಸ್ಪರ್ಶ ಗ್ರಾಹ್ಯ ಆಯಿತು ಅದು ಕೂಡ ಇಂದ್ರಿಯ ಗ್ರಾಹ್ಯ ಕಿವಿ ಕೇಳಿಸೋದು ಇಂದ್ರಿಯ ಗ್ರಾಹ್ಯ ಆದ್ರಿಂದ ನಾವು ಹೇಳ್ಬೋದು ಯಾವ್ಯಾವುದು ಇಂದ್ರಿಯ ಗ್ರಾಹ್ಯವೋ ಅದೆಲ್ಲದೂ ಕೂಡ ಸಾಕಾರ ಅಂತ ಹೇಳ್ಬೋದು ನಿರಾಕಾರ ಅಂತಂದ್ರೇನು ಅಂತಂದುಬಿಟ್ರೆ ಇಂದ್ರಿಯ ಗ್ರಾಹ್ಯವಲ್ಲದೆ ಇರತಕ್ಕಂಥದ್ದು ಅಮೂರ್ತ ಭಾವನೆಗಳು ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಅದೆಲ್ಲದೂ ಕೂಡ ಒಳ್ಳೆಯತನ ಅಂತ ಹೇಳ್ತೀವಿ ಅದೆಲ್ಲ ಮಾನಸಿಕ ನಾವು ಕಲ್ಪಿಸ್ಬೋದು ಪ್ರೀತಿ ಅಂತ ಹೇಳ್ತೀವಿ ದ್ವೇಷ ಕೋಪ ಅಂತೆಲ್ಲ ಹೇಳ್ತೀವಿ ಇದೇನು ಅನೇಕ ರೀತಿಯ ನೂರಾರು ಅದೆಲ್ಲದೂ ಕೂಡ ಏನಪ್ಪಾ ಅಂತಂದ್ಬಿಟ್ರೆ ಅದು ಮನಸ್ಸಿಗೆ ಮಾತ್ರ ಗ್ರಾಹ್ಯ ಬುದ್ಧಿಗೆ ಮಾತ್ರ ಗ್ರಾಹ್ಯವೇ ಇರ್ತು ಅದು ಕಣ್ಣಿ ಕಾಣಿಸೋದಿಲ್ಲ ಕಣ್ಣಿ ಕಾಣಿಸೋದಿಲ್ಲ ಆದರೆ ಅದು ಬುದ್ಧಿಗ್ರಾಹ್ಯವಾದ್ದರಿಂದ ಬುದ್ಧಿಗೆ ಮಿತಿ ಒಳಪಟ್ಟಿರುತ್ತೆ ಬುದ್ಧಿಯ ಮಿತಿಗೆ ಒಳಪಟ್ಟಿರುತ್ತೆ ಇಂದ್ರಿಯ ಗ್ರಾಹ್ಯವಾದದ್ದೆಲ್ಲವೂ ಕೂಡ ಇಂದ್ರಿಯ ಮಿತಿ ಒಳಪಟ್ಟಿರುತ್ತೆ ಅಂದರೆ ಏನಪ್ಪ ಅಂತಂದುಬಿಟ್ರೆ ಇವೆರಡೂ ಕೂಡ ಒಂದು ಮಿತಿ ಬುದ್ಧಿಗ್ರಾಹ್ಯವು ಕೂಡ ಒಂದು ಮಿತಿ ಇಂದ್ರಿಯ ಗ್ರಾಹ್ಯವು ಕೂಡ ಒಂದು ಮಿತಿ ಅಯ್ಯ್ ಭಗವಂತನನ್ನು ನಾವು ಸಗುಣ ಅಂಥೇಳಿದಾಗ ಗುಣಪೂರ್ಣ ಅಂತ ಹೇಳಿದಾಗ ಅದು ಬುದ್ಧಿಗ್ರಾಹ್ಯವಾಯಿತು ಅವನು ಸಾಕಾರ ಅಂಥೇಳಿದಾಗ ಅದು ಇಂದ್ರಿಯ ಅವನು ಅಂದರೆ ಅವನು ಬುದ್ಧಿ ಮಿತಿಗೆ ಸಗುಣ ಅಂಥೇಳಿದಾಗ ಬುದ್ಧಿ ಮಿತಿಗೆ ಸಾಕಾರ ಅಂತ ಹೇಳಿದಾಗ ಅವನು ಇಂದ್ರಿಯ ಮಿತಿಗೆ ಒಳಪಡಿಸ್ತೀವಿ ಕೂಡ ನಾವು ಏನಾಗುತ್ತೆ ಅಂತಂದ್ಬಿಟ್ರೆ ಅವನು ಮಿತಿಗೆ ಒಳಪಡಿಸಿದಂಗೆ ಆಗುತ್ತೆ ಹಾಗಿರುವಾಗ ನಾವು ಭಗವಂತನ ಸಗುಣ ಅಂತ ಹೇಳಿದರೆ ಮತ್ತು ಸಾಕಾರ ಅಂತ ಹೇಳಿದರೆ ತಪ್ಪೇನಿದೆ ಸಗುಣ ಅಂತ ಹೇಳಿದ್ಮೇಲೆ ಸಾಕಾರ ಅಂತ ಯಾಕೆ ಹೇಳಬಾರ್ದು ಅದ್ರಲ್ಲಿ ತಪ್ಪೇನಿದೆ ಅದರಲ್ಲಿ ಮೂಲಕ ಕೂಡ ಭಗವಂತ ಭಗವಂತ ಅದನ್ನು ಕೂಡ ಭಗವಂತನ ಮೂಲ ಭಗವಂತನ ಪಡೆಯುತ್ತಾ ಇವೆರಡೂ ಕೂಡ ಸಾಕಾರ ಸಗುಣ ಎರಡು ಏನು ಅಂತಂದುಬಿಟ್ರೆ ಒಂದು ಸಾಧನ ಈ ಸಾಧನದ ಮೂಲಕ ಈ ಸಾಧನೆಯ ಮೂಲಕ ಆ ಭಗವಂತನ ಪಡೀತಕ್ಕಂಥ ಒಂದು ವಿಧಾನ ಇದೊಂದು ಆಶ್ರಯವನ್ನು ನಾವು ಇಟ್ಕೊಂಡ್ಬಿಡ್ತೀವಿ ನಾಮ ರೂಪ ಇತ್ಯಾದಿಗಳೆಲ್ಲದು ಕೂಡ ಇದೆಲ್ಲವೂ ಕೂಡ ಇನ್ನೊಂದು ಮಾರ್ಗ ಈ ಮಾರ್ಗದ ಮೂಲಕ ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂತ ನಾಮ ರೂಪಾತೀತವಾಗಿರ್ತಕ್ಕಂಥ ಎಲ್ಲ ಆಕಾರಗಳನ್ನು ಕೂಡ ಗುಣಗಳನ್ನು ಮೀರಿರ್ತಕ್ಕಂಥ ಸತ್ಯವನ್ನು ನಾವು ಪಡಿತೀವಿ ಇವೆರಡೂ ಕೂಡ ದಾರಿ ಬೇರೆ ಬೇರೆ ದಾರಿಗಳು ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ಬಿಟ್ರೆ ನೀವು ಯಾವುದೇ ರೀತಿ ಬೇಕಾದರೂ ಭಗವಂತನ ಪೂಜಿಸ್ಬೋದು ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಯಾವ ರೀತಿ ಪೂಜಿಸ್ ಯಾಮಾಂ ಪ್ರಪದ್ಯಂತೆ ತಾಮ್ಸ್ತದೈವ ಭಜಾಮ್ಯಹಾಮ್ ಶ್ರೀಕೃಷ್ಣ ಹೇಳ್ಬಿಟ್ಟು ನಾನು ಯಾವ ರೀತಿ ನೀವು ನಾವು ನನ್ನ ಪೂಜೆ ಯಾವ ರೀತಿ ನಾನು ಪೂಜಿಸ್ತೀರೋ ಅದೇ ರೀತಿ ನಾನು ಅನುಗ್ರಹಿಸ್ತೀನಿ ಅಂತನ್ಬಿಟ್ಟು ಶ್ರೀರಾಮಕೃಷ್ಣ ಒಂದು ಕತೆ ಹೇಳ್ತಾರೆ ಏನು ಅಂತನ್ಬಿಟ್ರೆ ಒಬ್ಬ ಯೋಗಿ ಅವನು ಕಾಡಿನಲ್ಲಿ ಧ್ಯಾನ ಮಾಡ್ತಾಯಿದ್ದಂತೆ ಆ ಸಂದರ್ಭದಲ್ಲಿ ಒಬ್ಬ ಕುರಿ ಕಾಯವನು ಹಂಗೆ ಕುರಿ ಮೇಯಿಸ್ತಾ ಹೋಗ್ತಾಯಿದ್ದ ಹೀಗೆ ಓಡಾಡ್ತೊಂಡೆ ಅವಾಗ ಹೋಗ್ಬಿಟ್ಟು ಕಾಡಿನಲ್ಲಿ ನೋಡ್ತಾನೆ ಒಬ್ಬ ಮರದ ಕೆಳಗಡೆ ಒಬ್ಬ ಧ್ಯಾನ ಮಾಡ್ತಾಯಿದ್ದಾನೆ ಯೋಗಿ ಕಣ್ ಮುಚ್ಚಿಕೊಂಡು ಇವನು ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತೇ ಇಲ್ಲ ಅವನಿಗೆ ಏತಕ್ಕೆ ಈ ಥರ ಕಣ್ಮಂಗ್ ಕೂತ್ಕೊಂಡಿದ್ದಾನಲ್ಲ ವಿಚಿತ್ರ ಅಂತ ಅನ್ನಿಸ್ತು ಅವನದು ಸುಮ್ಮನೆ ಕಾಯ್ತಾಯಿದ್ಬಿಟ್ಟು ಅವನು ಕಣ್ಬಿಟ್ಟ ಮೇಲೆ ಅವನು ವಿಚಾರಿಸಿದಂತೆ ಏನು ಸ್ವಾಮಿ ನೀವು ಈ ಥರ ಕಣ್ಣು ಮುಚ್ಚುವಂಗೆ ಕೂತಿದ್ರಲ್ಲ ಹ್ಞೂ ಏನು ಮಾಡ್ತಾಯಿದ್ದೀರಿ ಅಂತನ್ಬಿಟ್ಟು ನಾನು ಧ್ಯಾನ ಮಾಡ್ತಾಯಿದ್ದೆ ಅಂತನ್ಬಿಟ್ಟು ಧ್ಯಾನ ಅಂತಂದ್ರೆ ಏನು ಧ್ಯಾನ ಅಂತಂದ್ರೆ ಏನು ಭಗವಂತನ ಕೂರಿ ಧ್ಯಾನ ಮಾಡ್ತಾ ಇದ್ದೆ ಅಂತನ್ಬಿಟ್ಟು ಭಗವಂತ ಅಂತಂದ್ರೆ ಏನು ದೇವರು ಅಂತಂದ್ರೆ ಏನು ಭಗವಂತಗಳು ಧ್ಯಾನ ಮಾಡೋದು ಅಂತಂದ್ರೆ ಏನು ಅವರು ಹೇಳಿದ್ರಂತೆ ಅವ ನಿನಗೆ ಇದೆಲ್ಲ ಅರ್ಥವಾಗೋದಿಲ್ಲ ನಿನಗೆ ಶಿಕ್ಷಣ ಇಲ್ಲ ಹ್ಞೂ ನೀನು ಅನಕ್ಷರಸ್ತ ನಿನಗೆ ಇದನ್ನೆಲ್ಲ ಹೇಳಿದರೆ ನಿನಗೆ ಅರ್ಥ ಮಾಡ್ಕೊಳ್ಳೋ ಸಾಧ್ಯ ಸಾಧ್ಯ ಇಲ್ಲ ಆದ್ದರಿಂದ ಸುಮ್ಮನೆ ಹೋಗಪ್ಪ ಹ್ಞೂ ನಿನಗೆ ಇದಕ್ಕೆ ಬೆಳಿಗ್ಗೆಲ್ಲ ತಲೆ ಕೆಡಿಸ್ಕೊಂಬೇಡ ಹೋಗು ಅಂತ ಆದರೆ ಅವನಿಗೆ ತುಂಬ ಕುತೂಹಲ ತಿಳ್ಕೊಬೇಕು ತಿಳ್ಕೊಬೇಕು ಅಂತನ್ಬಿಟ್ಟು ಮತ್ತೆ ಮತ್ತೆ ಕೇಳ್ತಾನೆ ಮತ್ತೆ ಮತ್ತೆ ಕೇಳ್ತಾನೆ ಎಷ್ಟು ಹೇಳಿದ್ರು ಹೋಗೋದಿಲ್ಲ ಆಮೇಲೆ ಹೇಗಾದರೂ ಮಾಡಿ ಇವನನ್ನು ಕಳಿಸ್ಬೇಕಲ್ಲ ಅಂತನ್ಬಿಟ್ಟು ಅವ್ರು ಹೇಳಿದ್ರಂತೆ ನೀನು ಕುರಿ ಕಾಯ್ತಾಯಿದೆಯಲ್ಲ ಅಲ್ಲೊಂದು ದೊಡ್ಡ ಕುರಿ ಇದೆ ನೋಡೋ ಆ ಕುರಿನೇ ಭಗವಂತ ಆ ಭಗವಂತನ ಪೂಜೆ ಮಾಡು ಹೋಗು ಅಂತ ಅವನು ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಶ್ರದ್ಧೆಯಿಂದ ಹೋಗ್ಬಿಟ್ಟು ಆ ಕುರಿಯನ್ನು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾನಂತೆ ಪ್ರತಿ ದಿನವೂ ಕೂಡ ಪೂಜೆ ಮಾಡ್ತಾಯಿದ್ದಂತೆ ಧ್ಯಾನ ಮಾಡ್ತಾ ಇದ್ದಂತೆ ಎಲ್ಲರೂ ಅತ್ಯಂತ ಭಕ್ತಿಭಾವದಿಂದ ಭಾವದಿಂದ ಹ್ಞೂ ಶ್ರದ್ಧೆಯಿಂದ ಭಕ್ತಿಯಿಂದ ಅವನು ಪೂಜೆ ಮಾಡ್ತಾಯಿದ್ನಂತೆ ಹೀಗೆ ಪೂಜೆ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಅವನಿಗೆ ಒಂದು ದಿವಸ ಹೀಗೆ ಆ ಕುರಿ ಮುಂದ್ಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ ಇದ್ದಕ್ಕಿದ್ದಂಗೆ ಅವನಿಗೆ ಒಂದು ಧ್ವನಿ ಕೇಳಿಸ್ತಂತೆ ಮಗು ಮಗು ಅಂತ ಕರಿತಾ ಇದ್ದ ಓ ಮೈ ಚೈಲ್ಡ್ ಓ ಮೈ ಅಂತ ಎಲ್ಲಿಂದ ಧ್ವನಿ ಬರ್ತಾಯಿದೆ ಅವನು ತಕ್ಷಣ ಕಂಡುಬಿಟ್ಕೊಂಡು ನೋಡಿದ ಕುರಿ ಮಾತಾಡೋ ಸಾಧ್ಯವಿಲ್ಲಲ್ಲ ಕುರಿ ಮಾತಾಡೋ ಸಾಧ್ಯನಾ ಅವ್ನು ನೋಡಿದಂತೆ ಕುರಿತಾನು ಪಾಡಿ ತಾನು ನಿಂತ್ಕೊಂಡಿದೆ ಅದೇನು ಮಾತಾಡುತ್ತೆ ಆಮೇಲೆ ಮತ್ತೆ ಕಣ್ಮುಚ್ಕೊಂಡಂತೆ ಮತ್ತದೇ ರೀತಿ ಶಬ್ದ ಕೇಳಿಸ್ತಂತೆ ಈಗ ಆಮೇಲೆ ಅವನಿಗೆ ಅನಿಸ್ತಂತೆ ಇದು ಹೊರಗಡೆಯಿಂದ ಬರ್ತಾಯಿರ್ತಕ್ಕಂಥದ್ದೆಲ್ಲ ತನ್ನೊಳಗಿಂದಲೇ ತನ್ನೊಳಗಿಂದಲೇ ಧ್ವನಿ ಬರ್ತಾಯಿದೆ ಅಂತನ್ಬಿಟ್ಟು ಆ ಭಗವದ್ ಧ್ವನಿ ಕೇಳಿಸ್ತಾ ಇದೆ ಅವನಿಗೆ ಆ ಭಗವಂತ ಪ್ರೀತಿ ಅವನಿಗೆ ಪ್ರೇನಾಗ್ಬಿಟ್ಟಿದ್ದಾನೆ ಇವನ ಭಕ್ತಿಗೆ ಮೆಚ್ಚಿಬಿಟ್ಟಿದ್ದಾನೆ ಆ ರೀತಿ ಅವನಲ್ಲ ಸಂಪೂರ್ಣ ಪರಿವರ್ತನೆ ಉಂಟಾಯ್ತಂತೆ ಆಗ ಅವನಿಗೆ ಅನುಭವ ಆಯಿತು ಹೋ ಇದೇ ಭಗವಂತ ವಾಣಿ ಇದೇ ಭಗವದ್ದು ಅನುಭವ ಅಂತ ಅವನಿಗೆ ಅರ್ಥವಾಗುತ್ತೆ ಅವನಿಗೆ ತುಂಬ ಅವನಿಗೆ ಈಗ ಆ ಗುರುವಿನ ಮೇಲೆ ಅತ್ಯಂತ ಶ್ರದ್ಧೆ ಭಕ್ತಿ ಅವನು ಓಡ್ತಾನಂತೆ ಆ ಕಾಡಿಗೆ ಆ ಯೋಗಿಯನ್ನು ಮುಟ್ ಸಂಧಿಸಿ ಅವನಿಗೆ ತನ್ನ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಅವನ ಭಕ್ತಿಯನ್ನು ಸಲ್ಲಿಸೋದಕ್ಕೆ ಓಡ್ತಾನಂತೆ ಅವ್ನು ದೂರಿಂದ ಬರ್ತಾಯಿದ್ದಾಗಲೇ ಇವನಿಗೆ ಗೊತ್ತಾಯ್ತಂತೆ ಇವನಲ್ಲಿ ಪರಿವರ್ತನೆ ಉಂಟಾಗ್ಬಿಟ್ಟಿದೆ ಇವನ ಅನುಭವ ಪಡೆದ್ಬಿಟ್ಟಿದ್ದಾನೆ ಅಂತನ್ಬಿಟ್ಟು ಆ ಯೋಗಿಗೆ ಬಂದ್ಬಿಟ್ಟು ಅವನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವನು ಹೇಳ್ತಾನಂತೆ ನಿಮ್ಮಿಂದ ನನಗೆ ಇದು ಅನುಭವ ಉಂಟಾಯಿತು ಹ್ಞೂ ನಿಮಗೆ ಅತ್ಯಂತ ಕೃತಜ್ಞನಾಗಿದ್ದೀನಿ ಅಂತನ್ಬಿಟ್ಟು ಅವನಿಗೆ ಹೇಳಿದ್ರಂತೆ ಅವಾಗ ಅವ್ರು ಹೇಳ್ತಾರಂತೆ ನನಗೇನು ಗೊತ್ತಿಲ್ಲಪ್ಪ ನನಗೇನು ಅನುಭವ ಆಗಿಲ್ಲ ನಾನು ಸುಮ್ಮನೆ ನೀನನ್ನು ಕಳಿಸ್ಕೊಳ್ಬೇಕ ಅಂತ ಹೇಳಿದ್ದು ಆ ಅದ್ರ ಆದ್ರೂ ಕೂಡ ನೀನು ಅದರಿಂದ ನೀನು ಸಿದ್ಧಿಯನ್ನು ಪಡೆದಿಯಲ್ಲ ಅದೇ ದೊಡ್ಡದು ಅಂತನ್ಬಿಟ್ಟು ಹೇಳ್ತಾರಂತೆ ಇನ್ನೊಂದು ಜಲಾಲುದ್ದೀನ್ ರುಮಿ ಅಂತನ್ಬಿಟ್ಟು ಒಬ್ಬ ಸೂಫಿ ಸಂತ ಅವ್ನು ತುಂಬ ಸುಂದರವಾಗಿರ್ತಕ್ಕಂಥ ಕಥೆಗಳಿದೆ ಅದರಲ್ಲೂ ಒಂದು ಕತೆ ಬರುತ್ತೆ ಮೋಸ ಗೊತ್ತಲ್ಲ ನಿಮಗೆ ಇದರಲ್ಲಿ ಓಲ್ಡ್ ಟೆಸ್ಟಿಮೆಂಟಲ್ಲಿ ಬರ್ತಕ್ಕಂಥ ಒಬ್ಬರು ಸಂತರು ಅವರು ಒಂದು ದಿವಸ ಹೀಗೆ ಒಂದು ಪರ್ವತ ಪ್ರದೇಶದಲ್ಲಿ ಓಡಾಡ್ತಾ ಇದ್ದಾರಂತೆ ಆ ರೀತಿ ಓಡಾಡ್ತಾ ಇರುವಾಗ ಅಲ್ಲೊಬ್ಬ ಕುರಿ ಕಾಯೋನಿದ್ದ ಕುರಿ ಮೇಯಿಸ್ತಾ ಇದ್ದ ಆಮೇಲೆ ಸಂಜೆ ಮೇಲೆ ಆ ಕುರಿ ಮೇಯಿಸೋದೆಲ್ಲ ಬಿಟ್ಬಿಟ್ಟು ಅವನಿಗೆ ಇದ್ದಿಗಿದ್ದ ಹಾಗೆ ಕೂತ್ಕೊಂಡ್ಬಿಟ್ನಂತೆ ಕೈ ಮುಟ್ಟನು ಕೂತ್ಕೊಂಡಂತೆ ಕೂತ್ಕೊಂಡ್ಬಿಟ್ಟು ಆ ಭಗವಂತನನ್ನು ಉದ್ದೇಶಿಸಿ ಮಾತನಾಡೋಕ್ಕೆ ಶುರು ಮಾಡಿದ್ನಂತೆ ಹೇ ಭಗವಂತ ನಾನು ಒಳ್ಳೆಯ ಕುರಿ ಹಾಲನ್ನು ನನಗೆ ಕುಡಿಸ್ತೀನಿ ನಿನಗೆ ಸ್ನಾನಕ್ಕೆ ಒಳ್ಳೆಯ ಎಣ್ಣೆಯನ್ನು ಕಟ್ ಕೊಡ್ತೀನಿ ನಿನಗೆ ಸ್ನಾನ ಮಾಡಿಸ್ತೀನಿ ನಿನಗೆ ಒಳ್ಳೆಯ ತಿಂಡಿ ನೀನು ಕೊಡ್ತೀನಿ ನೀನು ಸ್ವೀಕರಿಸ್ಬೇಕು ನಿನ್ನೆಲ್ಲ ಮಾಡಬೇಕು ನನಗೋಸ್ಕರ ಮಾಡಬೇಕು ನಾನು ಅನುಗ್ರಹಿಸು ಅಂತನ್ಬಿಟ್ಟು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಸರಳ ಭಾವದಿಂದ ಅವನು ಪ್ರಾರ್ಥನೆ ಮಾಡ್ತಾಯಿದಂತೆ ಇವನು ಮೋಸ ನೋಡದ ಇದನ್ನೆಲ್ಲ ಕೇಳಿದ ಅವನಿಗೆ ಕೋಪವಂತಂತೆ ಸಿಕ್ಕಾಟೆ ಅವನ ಕೈನಲ್ಲಿ ಒಂದು ಕೋಲ್ ಇತ್ತಂತೆ ಕೋಲಿನಲ್ಲಿ ಒಂದು ಏಯ್ ಬಾಯಿ ಮುಚ್ಚುನೇನು ಅಂತನ್ಬಿಟ್ಟು ಏನು ಅಸಂಬದ್ಧ ಪ್ರಲಾಪ ಮಾಡ್ತಾ ಇದೆಯಲ್ಲ ಏನಿದು ಏನು ಭಗವಂತನಿಗೆ ಏನು ಬಾಯಿ ಇದೆಯಾ ಭಗವಂತಿಗೆ ಏನು ಮೈ ಇದೆಯಾ ಅವನೇನು ಸ್ನಾನ ಮಾಡ್ತಾನ ಅವನೇನು ತಿಂಡಿ ನೀನು ತಿಂಡಿ ತಿಂಡಿತೀ ಅಂತಾನ ಅವನು ಹೀಗೆ ನಿನ್ನಂಗೆ ಅವನು ಅಂತನ್ಬಿಟ್ಟು ಎಲ್ಲ ಭಗವಂತನಿಗೆ ಒಂದು ಎಲ್ಲ ಮಿತಿಯನ್ನು ಕಲಿಸ್ತಾಯಿದ್ದು ಕಲಿಸ್ತಾ ಮನುಷ್ಯ ಮನುಷ್ಯ ಅಂತ ಅಂದ್ಕೊಂಬಿಟ್ಟು ಏನೇನು ನಿನ್ನಾಗೇನವ ನನ್ನಂಗೇನವನ ಎಂತದಿದು ಬಾಯಿ ಮಾಯಿ ಮುಚ್ಚನೇನು ಅಂತಂದ್ಬಿಟ್ಟು ಸರಿ ಬೈದು ಬೈದ ಭಗವಂತನಿಗೆ ಎಲ್ಲದು ಕೂಡ ಯಾವುದೂ ಇಲ್ಲ ಇದೆಲ್ಲ ಎಲ್ಲ ಮೀರಿರ್ತಕ್ಕಂಥ ಗೊತ್ತಿಲ್ವಾ ಅವನಿಗೆ ತುಂಬ ಡಿಸ್ಟರ್ಬ್ ಆಗೋಯ್ತು ಮನಸ್ಸು ಅವನ ಶ್ರದ್ಧೆ ಹೊರಟೋಗ್ಬಿಡ್ತೀಗ ಅವನಿಗೆ ಈಗ ಮೋಸಿಗೆ ಏನಂತಂತೆ ಓಹ್ ನಾನು ಒಬ್ಬನಿಗೆ ಬುದ್ಧಿ ಕಲಿಸಿದ್ಯನಲ್ಲ ಸರಿಯಾಗಿ ಅಂತನ್ಬಿಟ್ಟು ಭಾಳ ಸಂತೋಷದಿಂದ ಅವನು ವಾಪಾಸ್ ಹೋಗ್ತಾಯಿದ್ದಂತೆ ಹೋಗ್ತಾ ಇರುವಾಗ ಅವನಿಗೆ ಭಗವದ್ವಾಣಿ ಕೇಳಿಸ್ತು ಎಂಥ ಕೆಲಸ ಮಾಡಿಬಿಟ್ಟಿಯ ಮೂರ್ಖನೇನು ಅವನ ಶ್ರದ್ಧೆಯನ್ನು ಹಾಳು ಮಾಡ್ಬಿಟ್ಟಿಯಲ್ಲ ನೀನು ಈ ರೀತಿ ಮಾಡ್ಬೋದ ನೀನು ನೀನು ಅವನು ಆ ಹುಡುಗ ಎಷ್ಟೊಂದು ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ನನ್ನನ್ನು ಅವನು ಕರಿತಾಯಿದ್ದ ಅವದು ಯಾವುದೇ ಮೂಲಕ ಕರೀಲಿ ಹೇಗೆ ಬೇಕಾದರೂ ಮಾಡಲಿ ಅವನು ಅವನಿಗೆ ಗೊತ್ತ ನನ್ನನ್ನೇ ಕರಿತಾಯಿದ್ದಿತ್ತಾನೆ ಅದ್ರ ಮೂಲಕನೂ ಕೂಡ ಅವನು ನನ್ನನ್ನೇ ಕರಿತಾಯಿದ್ದು ನಾನು ಅದ್ರ ಮೂಲಕ ನಾನು ಅನುಭವ ಅನ್ ಅನುಗ್ರಹಿಸೋ ಅನುಗ್ರಹಿಸೋ ಸಾಧ್ಯವಿಲ್ಲವಾ ಅವ್ನು ನನಗೆ ಗೊತ್ತಿಲ್ವಾ ಅವ್ನು ನನ್ನನ್ನೇ ಉದ್ದೇಶ ಮಾಡ್ತಾಯಿದ್ದಾನೆ ಇದನ್ನೆಲ್ಲ ಹೇಳ್ತಾ ಇದ್ದ ನನ್ನನ್ನು ಉದ್ದೇಶ ಹೇಳ್ತಾ ಇದ್ದ ನನಗೆ ಗೊತ್ತಾಗೋದಿಲ್ವಾ ನೀನು ಯಾಕೆ ಅವನು ಶ್ರದ್ಧೆಯನ್ನು ಹಾಳು ಮಾಡಿದೆ ಏನು ಅಂತನ್ಬಿಟ್ಟು ಅವರಿಗೆ ಬೈತಾರಂತೆ ಮೋಸ್ಟ್ ಆಸ್ ಲರ್ನ್ಟ್ ಲೆಸನ್ ಅವಾಗ ಹ್ಞೂ ಅವನಿಗೆ ಒಂದು ಪಾಠ ಸಿಗ್ತಂತೆ ಅವಾಗ ಇದನ್ನು ಇನ್ನು ಇನ್ನೂ ವಿವರಿಸ್ಬಿಟ್ಟು ಹೇಳ್ತಾರೆ ಜಲಾವೃತಿಯನ್ನು ಹೇಳ್ತಾರೆ ಹೇಗೆ ಏನು ಅಂತಂದುಬಿಟ್ರೆ ಬೇರೆ ಬೇರೆ ಪೂಜಾ ವಿಧಾನಗಳು ಬೇರೆ ಬೇರೆ ರೀತಿಯ ಸಾಧನೆ ವಿಧಾನಗಳು ಇದೆಲ್ಲದೂ ಕೂಡ ಏನಪ್ಪಾ ಅಂತಂದುಬಿಟ್ರೆ ಬೇರೆ ಬೇರೆ ವ್ಯಕ್ತಿಗಳ ಸಂಸ್ಕೃತಿಗೆ ಅಭಿರುಚಿಗೆ ಅನುಗುಣವಾಗಿ ಭಗವಂತನೇ ಎಲ್ಲ ಮಾಡಿರ್ತಕ್ಕಂಥದ್ದು ಹಿಂದುಗಳು ಅವರ ರೀತಿಯಂದರೆ ಭಗವಂತನ ಪೂಜಿಸ್ತಾರೆ ಮುಸಲ್ಮಾನರು ಅವ್ರ ರೀತಿಯಲ್ಲಿ ಭಗವಂತ ಪೂಜಿಸ್ತಾರೆ ಎಲ್ಲವೂ ಕೂಡ ಸತ್ಯ ಯಾವುದನ್ನು ಕೂಡ ನಾವು ಹೀಗಳೆಯುವಂತಿಲ್ಲ ಅಲ್ಲಗಳೆಯುವಂತಿಲ್ಲ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಅಂದರೆ ಇದೆಲ್ಲ ಏನಪ್ಪ ಅಂತಂದ್ಬಿಟ್ರೆ ಭಗವಂತನ ಯಾವುದೇ ರೀತಿಯಲ್ಲೂ ಕೂಡ ನಾವು ಪರಿಚಿಸ್ಬೋದು ಯಾವುದೇ ರೀತಿಯಲ್ಲೂ ಕೂಡ ನಾವು ಆರಾಧನೆ ಮಾಡ್ಬೋದು ಸಾಕಾರನೂ ಸತ್ಯ ನಿರಾಕಾರನೂ ಸತ್ಯ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಒತ್ತು ಹೇಳ್ತಕ್ಕಂಥದ್ದು ಈ ಸೀದಲ್ಲೇ ಹೀಗೆ ಇಂದ್ರಿಯ ಗ್ರಾಹ್ಯವಾದದ್ದನ್ನೆಲ್ಲೂ ಕೂಡ ನಾವು ಸಾಕಾರ ಅಂತ ಹೇಳ್ಬೋದು ಬುದ್ಧಿಗ್ರಾಹ್ಯವಾದದ್ದನ್ನೆಲ್ಲ ನಿರಾಕಾರ ಅಂತ ನಾವು ಪರಿಗಣಿಸ್ಬೋದು ಇನ್ನೊಂದು ದೃಷ್ಟಿಯಿಂದ ಹೇಳಬೋದು ಹೇಳೋದಾದರೆ ಈ ಸಾಕಾರ ನಿರಾಕಾರ ಅಂತಕ್ಕಂಥದ್ದು ಪರಸ್ಪರ ವಿರುದ್ಧವಾದದ್ದಲ್ಲ ಅಂತನ್ಬಿಟ್ಟು ಪರಸ್ಪರ ವಿರುದ್ಧವಾದದ್ದ ಅಂದರೆ ನೀವು ಭಾಷಾ ದೃಷ್ಟಿಯಿಂದ ಅದು ಪರಸ್ಪರ ವಿರುದ್ಧ ಶಬ್ದಗಳು ಒಂದು ಸಾಕಾರ ಆಕಾರ ಮತ್ತು ನಿರಾಕಾರ ಭಾಷಾ ದೃಷ್ಟಿಯಿಂದ ಪರಸ್ಪರ ವಿರುದ್ಧ ಅದು ಭಾಷಾ ದೃಷ್ಟಿಯಿಂದ ವಿರುದ್ಧವಾದದ್ದು ವಾಸ್ತವ ದೃಷ್ಟಿಯಿಂದ ವಿರುದ್ಧವಾಗಬೇಕಾದ ಅವಶ್ಯಕತೆ ಇಲ್ಲ ಈ ಉದಾಹರಣೆಗೆ ಭಾಷಾದೃಷ್ಟಿಯಿಂದ ಹಳೆಯದು ಮತ್ತು ಹೊಸತು ಪರಸ್ಪರ ವಿರುದ್ಧ ಓಲ್ಡ್ ಆ್ಯಂಡ್ ನ್ಯೂ ಅಂತ ಹೇಳ್ಬೋದು ಆದರೆ ಓಲ್ಡ್ ಆ್ಯಂಡ್ ನ್ಯೂ ಹ್ಞೂ ಹಳೆಯದು ಮತ್ತು ಹೊಸತು ಪರ ವಾಸ್ತವಿಕವಾಗಿ ಏನೂ ವಿರುದ್ಧವಾಗಿರಬೇಕಾಗಿಲ್ಲ ಮುದುಕರು ಮತ್ತು ಯುವಕರು ಮುದುಕರು ಮತ್ತು ಯುವಕರನ್ನು ಪರಸ್ಪರ ವಿರುದ್ಧ ಅಂತ ಹೇಳ್ಬೋದು ಒಬ್ಬೊಬ್ಬ ಮುದುಕ ಮತ್ತೊಬ್ಬ ಯುವಕ ಪರಸ್ಪರ ವಿರುದ್ಧ ಅಂತ ಹೇಳ್ಬೋದು ಭಾಷಾ ದೃಷ್ಟಿಯಿಂದ ವಿರುದ್ಧ ಅಂತ ಹೇಳ್ಬೋದು ಆದರೆ ಮುದುಕರು ಮತ್ತು ಯಾವಾಗಲೂ ಜಗಳ ಕಾಯ್ತಾ ಇರ್ತಾರಾ ಪರಸ್ಪರ ವಿರೋಧಿಗಳವರು ಏನಿಲ್ಲ ಆ ರೀತಿ ವಾಸ್ತವ ದೃಷ್ಟಿಯಿಂದ ವಿರೋಧವಾಗಿರಬೇಕಾಗಿಲ್ಲ ಯಾವುದು ಸಾಕಾರವಾಗುತ್ತೋ ಅದು ನಿರಾಕಾರವಾಗುತ್ತೆ ಯಾವುದು ನಿರಾಕಾರ ನಿರಾಕಾರವಾಗುತ್ತೋ ಅದು ಸಾಕಾರವಾಗುತ್ತೆ ಈಗ ನೀರಿದೆ ನೀರಿಗೆ ಯಾವುದೇ ನಿರ್ದಿಷ್ಟವಾದ ಆಕಾರ ಇಲ್ಲ ಅದೇನಾಗುತ್ತೆ ಸಾಕಾರವನ್ನು ಪಡೆಯುತ್ತೆ ವಿದ್ಯುಚ್ಛಕ್ತಿ ಇದೆ ವಿದ್ಯುಚ್ಛಕ್ತಿ ಅದಕ್ಕೆ ಯಾವುದಾದ್ರು ನಿರ್ದಿಷ್ಟವಾದ ಆಕಾರ ಇದೆಯಾ ಇಲ್ಲ ಆದರೆ ಇದು ಬಲ್ಬಿನ ಮೂಲಕ ಏನಾಗುತ್ತೆ ಅದೋ ಆಕಾರವನ್ನು ಪಡೆದ್ಬಿಡುತ್ತೆ ಬೆಳಕಾಗಿ ಕಾಣಿಸ್ಕೊಳುತ್ತೆ ಆಕಾರವನ್ನು ಪಡೆಯುತ್ತೆ ಆದರೆ ನಾವು ಮೊದಲು ಹೇಳದಂತೆ ನೀರನ್ನು ಕೂಡ ನಾವು ನಿರಾಕಾರ ಅಂತ ಹೇಳೋಕ್ಕಾಗೋಲ್ಲ ವಿದ್ಯುಚ್ಛಕ್ತಿಯನ್ನು ಕೂಡ ನಿರಾಕಾರ ಅಂತ ಹೇಳೋಕ್ಕಾಗಲ್ಲ ಆಗತ್ತಾ ಯಾಕೆಂದ್ರೆ ಮುಟ್ಬೋದಲ್ಲ ಅದನ್ನು ಮುಟ್ಬೋದು ಮುಟ್ಟೋದ್ರಿಂದ ಅದೇನಾಗುತ್ತೆ ಅದು ಇಂದ್ರಿಯ ಗ್ರಾಹ್ಯ ಆಗಿಬಿಡ್ತು ಇಂದ್ರಿಯ ಆ ಮೊದಲಿನ ಡೆಫಿನೇಷನ್ ಪ್ರಕಾರ ಅದು ಸಾಕಾರನೇ ಆಗಿ ಹೋಯಿತು ಯಾವುದನ್ನು ನಾವು ನಿರ್ದಿಷ್ಟವಾಗಿ ಇದು ಸಾಕಾರ ಇದು ನಿರಾಕಾರ ಅಂತ ಹೇಳೋಕಾಗೋದಿಲ್ಲ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಯಾವುದನ್ನು ನಾವು ಘನವಸ್ತು ಅಂತ ಕರಿತೀವಲ್ಲ ಘನವಸ್ತುಗೆ ಒಂದು ಆಕಾರ ಇದೆ ಅಂತ ಹೇಳ್ತೀವಿ ಆ ಘನವಸ್ತು ಏನಾಗುತ್ತೆ ಅಂತಂದುಬಿಟ್ರೆ ಅದು ತನ್ನ ಆಕಾರವನ್ನು ಪಳ್ಕೊಂಡು ಕಳ್ ಅದು ದ್ರವ ಆಮೇಲೆ ಆವಿ ಆಗುತ್ತೆ ಅದಕ್ಕೆ ಯಾವ ನಿರ್ದಿಷ್ಟವಾದ ಆಕಾರವೂ ಕೂಡ ಇರೋದಿಲ್ಲ ಆಮೇಲೆ ಇನ್ನೂ ಕೂಡ ಪ್ರತಿಯೊಂದು ವಸ್ತುವನ್ನು ಕೂಡ ಪ್ರತಿಯೊಂದು ದ್ರವ್ಯವನ್ನು ಕೂಡ ಅದನ್ನ ಶಕ್ತಿಯನ್ನು ಪರಿವರ್ತಿಸ್ಬೋದು ಎನರ್ಜಿ ಎನರ್ಜಿ ಆ್ಯಂಡ್ ಮ್ಯಾಟರ್ ಆ ಇನ್ ಇಂಟರ್ ಕನ್ವರ್ಟಿಬಲ್ ಆವಾಗ ಎನರ್ಜಿ ಆದಾಗ ಅದಕ್ಕೆ ಯಾವ ಆಕಾರ ಇರುತ್ತೆ ಯಾವ ಆಕಾರವೂ ಇರೋದಿಲ್ಲ ಯಾವುದನ್ನು ನೀವು ಸಾಕಾರ ಅಂತ ಕರಿತಾರೆ ಯಾವುದನ್ನು ನಿರಾಕಾರ ಅಂತ ಕರೀತಾರೆ ಈ ಪ್ರಪಂಚದಲ್ಲಿ ಎಲ್ಲದೂ ಕೂಡ ಅವೆಲ್ಲ ಬದಲಾವಣೆ ಆಗ್ತಕ್ಕಂಥ ವಿಷಯಗಳು ಪ್ರತಿ ಕ್ಷಣವೂ ಬದಲಾವಣೆ ಆಗ್ತಕ್ಕಂಥ ವಿಷಯಗಳು ಅದರಿಂದ ಈ ಸಾಗ ಸಾಕಾರ ಸಗುಣ ಸ ನಿರ್ಗುಣ ಸಗುಣ ಇದೆಲ್ಲದು ಕೂಡ ಏನಪ್ಪಾ ಅಂತಂದ್ಬಿಟ್ರೆ ಇದೆಲ್ಲ ಸಾಪೇಕ್ಷವಾದಂಥ ಕಲ್ಪನೆಗಳು ಈ ಪ್ರಪಂಚಕ್ಕೆ ಬಂದು ಸಂಬಂಧಪಟ್ಟಿರ್ತಕ್ಕಂಥ ಸಾಪೇಕ್ಷ ಕಲ್ಪನೆಗಳು ಇದು ಯಾವುದನ್ನು ಕೂಡ ನಾವು ಭಗವಂತನಿಗೆ ಆರೋಪ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳತಕ್ಕಂಥದ್ದು ಅದು ಮಾತು ಮನಸ್ಸಿಗೆ ಮೀರಿರ್ತಕ್ಕಂಥ ಅವಾಂಗ ಮನಸ್ಸು ಗೋಚರ ಅದು ಏನು ಅಂತ ನಿರಾಕಾರ ಅಂತ ಹೇಳೋಕ್ಕಾಗಲ್ಲ ಸಾಕಾರ ಅಂತ ಹೇಳೋಕ್ಕಾಗಲ್ಲ ಸಗುಣ ಅಂತ ಹೇಳೋಕ್ಕಾಗಲ್ಲ ನಿರ್ಗುಣ ಅಂತೂ ಹೇಳೋಕ್ಕಾಗೋದಿಲ್ಲ ಯಾವುದನ್ನು ಕೂಡ ಹೇಳೋಕ್ಕಾಗೋದಿಲ್ಲ ಎಲ್ಲ ಒಂದು ಮೀರಿರ್ತಕ್ಕಂಥ ಸತ್ಯ ಅದು ಆದ್ದರಿಂದ ನಾವು ಯಾವುದೋ ಒಂದು ನಮ್ಮ ಒಂದು ಅನುಕೂಲಕ್ಕೋಸ್ಕರವಾಗಿ ನಾವು ಯಾವುದೊಂದು ಕಲ್ಪನೆ ಆಕಾರವನ್ನಾಗಲಿ ಗುಣವನ್ನಾಗಲಿ ನಾವು ಆರೋಪಿಸ್ತೀವಿ ಕಲ್ಪಿಸ್ತೀವಿ ಅದ್ರ ಮೂಲಕ ನಾವು ಭಗವಂತನ ಚಿಂತಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆದ್ರಿಂದ ಇದೆಲ್ಲದೂ ಕೂಡ ಏನಪ್ಪಾ ಅಂತಂದ್ಬಿಟ್ರೆ ಸಾಕಾರ ನಿರಾಕಾರ ಇವೆಲ್ಲವೂ ಕೂಡ ಸಾಪೇಕ್ಷವಾಗಿರ್ತಕ್ಕಂಥ ಕಲ್ಪನೆಗಳು ಒಂದು ದೃಷ್ಟಿಯಿಂದ ಹೇಳಬೇಕು ಅಂತಂದುಬಿಟ್ರೆ ಈ ಎಲ್ಲ ವಿರುದ್ಧ ಭಾವನೆಗಳು ಕಲ್ಪನೆಗಳು ಎಲ್ಲವೂ ಕೂಡ ಭಗವಂತನಲ್ಲಿ ಅದು ಏಕೀಭವಿಸ್ಬಿಡ್ತವೆ ಆಲ್ ಕಾಂಟ್ರಡಿಕ್ಷನ್ಸ್ ಮೀಟ್ ಇನ್ ಗಾಡ್ ಕಾನ್ಸಿಯಸ್ನೆಸ್ ಎಲ್ಲ ವೈರುದ್ಧಗಳು ಕೂಡ ಅದು ಭಗವಂತನಲ್ಲಿ ಒಂದಾಗ್ಬಿಡ್ತವೆ ಈಗ ಒಂದು ಇದಿರುತ್ತೆ ಅಂತ ಇಟ್ಕೊಳ್ಳಿ ಒಂದು ವರ್ಣಚಿತ್ರ ಇರುತ್ತೆ ಆ ವರ್ಣಚಿತ್ರದಲ್ಲಿ ಎಲ್ಲ ರೀತಿಯ ಬಣ್ಣಗಳು ಇರುತ್ತೆ ಕಪ್ಪು ಇರುತ್ತೆ ಬಿಳುಪು ಇರುತ್ತೆ ಎಲ್ಲವೂ ಪರಸ್ಪರ ವಿರುದ್ಧವಾದದ್ದು ಹ್ಞೂ ಎಲ್ಲ ರೀತಿಯ ಬಣ್ಣಗಳು ಇರುತ್ತೆ ಕೆಲವು ಬಣ್ಣಗಳನ್ನ ನಮಗನ್ನಿಸ್ಬೋದು ಇದು ಯಾವುದು ಕೂಡ ಪ್ರಯೋಜನ ಇಲ್ಲ ಯಾವುದೋ ಏನು ಏನು ಮಾಡ್ತಾನೆ ಆ ಏನು ಮಾಡಿರ್ತಾನೆ ಏನೋ ಎಲ್ಲೋ ಒಂದು ಕಡೆ ಹೀಗೊಂದು ಪ್ಯಾ ಪೇಂಟಿಂಗ್ ಪ್ಯಾಚ್ ಮಾಡಿರೋದು ಎಲ್ಲೋ ಒಂದು ಗೆರೆ ಹೇಳಿದಿರುತ್ತೆ ಹೀಗೆ ಹೇಳಿರ್ತಾನೆ ನಮಗನಿಸುತ್ತೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಅದು ಇಲ್ಲದಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಆದರೆ ಆ ಕಲೆಗಾರನ ದೃಷ್ಟಿಯಿಂದ ಅದೆಲ್ಲದಕ್ಕೂ ಕೂಡ ಅರ್ಥ ಇದೆ ಒಂದು ಎಲ್ಲೋ ಸುಮ್ಮನೆ ಒಂದು ಹೀಗೆ ಒಂದು ಬಣ್ಣ ಬೆಳೆದಿರ್ತಾನೆ ಎಲ್ಲೋ ಒಂದು ಹೀಗೆ ಒಂದು ಗಿಟ ಗಿಟ ಹಾಕಿರ್ತಾನೆ ಎಲ್ಲದಕ್ಕೂ ಕೂಡ ಅರ್ಥ ಇರ್ತದೆ ಪ್ರತಿಯೊಂದು ಕೂಡ ಆ ನಮಗೆ ಯಾವಾಗ ಆ ಚಿತ್ರದ ಆ ವರ್ಣಚಿತ್ರದ ನಿಜವಾದ ಅರ್ಥನನು ನನಗೆ ಗೊತ್ತಾಗುತ್ತೋ ಅವಾಗೇನಾಗುತ್ತೆ ಅಂತಂದುಬಿಟ್ರೆ ಅದು ಎಲ್ಲದೂ ಕೂಡ ಅರ್ಥ ಬಂದ್ಬಿಡುತ್ತೆ ಆದರೆ ಸುತ್ತ ಇರತಕ್ಕಂಥ ಪ್ರತಿಯೊಂದಿಗೂ ಕೂಡ ಅರ್ಥ ಬಂದ್ಬಿಡುತ್ತೆ ಹಾಗೆ ಆ ಒಂದು ಪೂರ್ಣ ದೃಷ್ಟಿಯಿಂದ ನಾವು ಸತ್ಯವನ್ನು ನೋಡಿದಾಗ ಪೂರ್ಣ ಸತ್ಯವನ್ನು ನೋಡಿದಾಗ ಭಗವಂತನನ್ನು ಪೂರ್ಣ ಸತ್ಯ ಅಂತ ನಮಿಸ್ಕೊಂಡಾಗ ಎಲ್ಲ ವಿರುದ್ಧಗಳು ಕೂಡ ಅಲ್ಲಿ ಒಂದಾಗ್ಬಿಡುತ್ತೆ ಅಲ್ಲಿ ವಿರುದ್ಧ ಅಂತಕ್ಕಂಥದ್ದನ್ನೇ ಇಲ್ಲ ಒಳಿತು ಕೆಡುಕು ಸುಖ ದುಃಖ ಎಲ್ಲದು ಕೂಡ ಅಲ್ಲಿ ಒಂದಾಗ್ಬಿಡುತ್ತೆ ಒಂದಾಗ್ಬಿಡುತ್ತೆ ಹೀಗೆ ವಿಜ್ಞಾನದಲ್ಲೇ ನಿಮಗೆಲ್ಲ ಗೊತ್ತಿದೆ ಏನು ಅಂತಂದುಬಿಟ್ರೆ ಈ ಅಣುವಿನ ಪರಮಾಣುವಿನ ಸೂಕ್ಷ್ಮ ಕಣಗಳು ಸಬ್ಯಾಟಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ ಅದಕ್ಕೆ ಅದರ ಸ್ವರೂಪ ಏನು ಅಂತ ಹೇಳೋದೇ ಕಷ್ಟವಂತೆ ನಿರ್ಧರಿಸೋದೇ ಕಷ್ಟವಂತೆ ಅದು ಕೆಲವು ಸಂದರ್ಭದಲ್ಲಿ ಅದು ಅಲೆಯೋಪಾದಿಯಲ್ಲಿ ವೇವ್ ವೇವ್ ಥರ ವರ್ತಿಸುತ್ತಂತೆ ಕೆಲವು ಸರ್ತಿ ಏನು ಮಾಡುತ್ತೆ ಅಂತಂದ್ಬಿಟ್ರೆ ಪಾರ್ಟಿಕಲ್ಸ್ ಕಣಗಳಾಗಿ ವರ್ತಿಸುತ್ತಂತೆ ಅದು ನಿಜವಾದ್ರು ಕೂಡ ಅದು ವೇವೋ ಅಥವಾ ಅದು ಕಣನೋ ಪಾರ್ಟಿಕಲ್ೋ ಅಂತ ಹೇಳೋದೇ ಕಷ್ಟವಂತೆ ನಿರ್ಧರಿಸೋ ಅದಕ್ಕೆ ಹೇಳ್ತಾರೆ ವೇವಿಕಲ್ ಅಂತ ಹೇಳ್ಬಿಡ್ತಾ ವೇವಿಕಲ್ ಅಂತ ಕರೆದು ಬಿಡ್ತಾ ಹಾಗೆ ಅಲ್ಲೂ ಕೂಡ ಏನಾಗಿದೆ ಅಂತಂದ್ಬಿಟ್ರೆ ಆ ಪರಮಾಣುವುದು ಒಟ್ಟು ಪ್ರಮಾಣುವ ದೃಷ್ಟಿಯನ್ನು ನೋಡಿದರೆ ಆ ವಿರುದ್ಧಗಳೆಲ್ಲ ಒಂದಾಗ್ಬಿಡ್ತವೆ ಹಾಗೆ ಏನಾಗುತ್ತೆ ಅಂತಂದುಬಿಟ್ರೆ ಆ ಪ್ರಪಂಚ ಒಟ್ಟು ಪ್ರಪಂಚವನ್ನು ನಾವು ತೊಗೊಂಡು ತೊಗೊಂಡಾಗ ಆ ಪೂರ್ಣ ಸತ್ಯವನ್ನು ನಾವು ತೊಗೊಂಡಾಗ ಏನಾಗುತ್ತೆ ಅಂತಂದುಬಿಟ್ರೆ ಎಲ್ಲದು ಕೂಡ ಅಲ್ಲಿ ಒಂದಾಗ್ಬಿಡ್ತವೆ ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ದು ನಾಟಕ ಕಳೆ ಕಟ್ಟಬೇಕು ಅಂತನ್ಬಿಟ್ರೆ ಜಟಿಲ ಕುಟಿಲ ಇರಲೇಬೇಕು ಅಂತನ್ಬಿಟ್ಟು ಎಲ್ಲ ವಿರುದ್ಧವಾಗಿರ್ತಕ್ಕಂಥದ್ದು ಇರಲೇಬೇಕು ಎಲ್ಲ ವೈರುಧ್ಯಗಳು ಕೂಡ ಸಂಧಿಸ್ತಕ್ಕಂಥ ಸತ್ಯ ಯಾವುದು ಅಂತನ್ಬಿಟ್ರೆ ಅದು ಭಗವಂತ ಭಗವತ್ ಸತ್ಯ ಎಲ್ಲ ವೈರುದ್ಧಗಳ ಒಂದು ಮೀಟಿಂಗ್ ಪಾಯಿಂಟ್ ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ ಯಾವ ನಂಬಿಕೆ ಇದ್ದರೂ ಕೂಡ ಅದು ಒಳ್ಳೆಯದೇ ಯಾವುದೇ ಸಾಕಾರದಲ್ಲಿ ನಂಬಿಕೆ ಇದ್ದರೂ ಒಳ್ಳೆಯದು ನಿರಾಕಾರದಲ್ಲಿ ನಂಬಿಕೆ ಇದ್ರೂ ಒಳ್ಳೆಯದು ಎಲ್ಲದೂ ಕೂಡ ಒಳ್ಳೆಯದೇ ಯಾವುದು ಕೂಡ ಇದು ಇದಕ್ಕಿಂತ ಅದು ಸತ್ಯ ಇದಕ್ಕಿಂತ ಇದು ಕನಿಷ್ಠವಾದದ್ದು ಅಂತ ಹೇಳೋಕ್ಕಾಗೋದೇ ಇಲ್ಲ ಎಲ್ಲವೂ ಕೂಡ ನಾವು ಸ್ವೀಕರಿಸಬೇಕು ಆ ದೃಷ್ಟಿಯಿಂದ ಒಳ್ಳೆಯದು ಮಾಸ್ಟರ್ ಆಶ್ಚರ್ಯಚಕಿತನಾಗಿ ತನಗುತ್ತಾನೆ ಸಾಕಾರದಲ್ಲಿ ವಿಶ್ವಾಸವಿದ್ದುದೇ ಆದರೆ ನಿರಾಕಾರದಲ್ಲಿ ವಿಶ್ವಾಸ ಉಂಟಾದೀತೆ ಭಗವಂತ ನಿರಾಕಾರ ಎಂಬ ವಿಶ್ವಾಸವಿರುವುದಾದರೆ ಆತ ಸಾಕಾರ ಎಂಬ ವಿಶ್ವಾಸ ಉಂಟಾಗಲು ಸಾಧ್ಯವೇ ವಿರುದ್ಧಾವಸ್ಥೆಗಳು ಎರಡೂ ಸತ್ಯವಾಗಲು ಸಾಧ್ಯವೇ ಬಿಳಿ ವಸ್ತುವಾದ ಹಾಲು ಕಪ್ಪಾಗಿಯೂ ಇರಬಲ್ಲದೆ ಮಾಸ್ಟರ್ ನನಗೆ ನಿರಾಕಾರ ಹಿಡಿಸುತ್ತದೆ ಶ್ರೀರಾಮಕೃಷ್ಣರು ಭಾಳ ಒಳ್ಳೆಯದು ಒಂದರಲ್ಲಿ ವಿಶ್ವಾಸವಿದ್ದರೆ ಅದೇ ಯಥೇಷ್ಟ ನಿರಾಕಾರದಲ್ಲಿ ವಿಶ್ವಾಸ ವಿಶ್ವಾಸವೇ ಭಾಳ ಒಳ್ಳೆಯದು ಆದರೆ ಎಂದಿಗೂ ಹೀಗೆ ಯೋಚಿಸಬೇಡ ಇದೇ ಕೇವಲ ಸತ್ಯ ಉಳಿದುದಿಲ್ಲ ಮಿಥ್ಯ ಎಂತು ತಿಳಿದುಕೋ ನಿರಾಕಾರವೂ ಸತ್ಯ ಸಾಕಾರವೂ ಸತ್ಯ ಯಾವುದರಲ್ಲೂ ವಿಶ್ವಾಸವೋ ಅದರಲ್ಲಿ ದೃಢ ಬುದ್ಧಿ ಇಡು ಪರಮಹಂಸರು ಎರಡೂ ಸತ್ಯ ಎಂಬುದನ್ನು ಒತ್ತಿ ಒತ್ತಿ ಹೇಳಿದ್ದನ್ನು ಕೇಳಿ ಮಾಸ್ಟರ್ ಬಹಳ ಆಶ್ಚರ್ಯಪಡುತ್ತಿದ್ದಾನೆ ಈ ವಿಷಯವನ್ನು ಆತನ ಪುಸ್ತಕರಾಶಿ ರಾಶಿ ಯಾವುದೂ ತಿಳಿಸಿರಲಿಲ್ಲ ಆತನ ಅಹಂಕಾರ ಮೂರನೇ ಸಲ ಪುಡಿಪುಡಿ ಆಗಲಾರಂಭಿಸಿತು ಆದರೆ ಇನ್ನು ಸಂಪೂರ್ಣವಾಗಿ ಧ್ವಂಸವಾಗಿರಲಿಲ್ಲ ಆದ್ದರಿಂದ ಸ್ವಲ್ಪ ತರ್ಕ ಮಾಡಲು ಮುಂದೆ ಬಂದ ಮಾಸ್ಟರ್ ಒಂದು ಪಕ್ಷ ಭಗವಂತ ಸಾಕಾರ ಅಂತ ಇಟ್ಟುಕೊಳ್ಳೋಣ ಆದರೆ ಆತ ಮಣ್ಣಿನ ಪ್ರತಿಮೆಯ ನಿಜವಾಗಿಯೂ ಶ್ರೀರಾಮಕೃಷ್ಣ ಮಧ್ಯೆ ಬಾಯಿ ಹಾಕಿ ಮಣ್ಣಿನದೇಕೆ ಚಿನ್ಮಯ ಮೂರ್ತಿ ಮಾಸ್ಟರ್ ಮಾಸ್ಟರ್ಗೆ ಚಿನ್ಮಯ ಮೂರ್ತಿ ಎಂಬುದರ ಸೂಚಿತಾರ್ಥ ಗೊತ್ತಾಗಲಿಲ್ಲ ಮುಂದೆ ವಿವರಿಸುತ್ತಿದ್ದಾನೆ ಒಳ್ಳೆಯದು ಯಾರು ಮಣ್ಣಿನ ಮೂರ್ತಿಯನ್ನು ಪೂಜಿಸುತ್ತಾರೋ ಅವರಿಗೆ ತಿಳಿಸಿಕೊಡಬೇಕಾಗುತ್ತದೆ ಮಣ್ಣಿನ ಪ್ರತಿಮೆಯೇ ಭಗವಂತನಲ್ಲ ಅದು ಅದನ್ನು ಪೂಜಿಸುವಾಗ ಭಗವಂತನನ್ನು ಉದ್ದೇಶಿಸಿ ಪೂಜಿಸಬೇಕೇ ಬೇಕೇ ವಿನಃ ಅದನ್ನೇ ಅಲ್ಲ ಮಣ್ಣನ್ನು ಪೂಜಿಸುವುದು ಸೂಕ್ತವಲ್ಲ ಎಂದು ಶ್ರೀರಾಮಕೃಷ್ಣರು ಅಸಹನೆಯಿಂದ ನಿಮ್ಮ ಕಲ್ಕತ್ತಾಜನ ಜನರಿಗಲ್ಲ ಇದೊಂದೇ ಹುಚ್ಚು ಕೇವಲ ಲೆಕ್ಚರ್ ಕೊಡೋದು ಇನ್ನೊಬ್ಬರ ಹೃದಯಕ್ಕೆ ಬೆಳಕು ತರೋದು ಮೊದಲು ತಮ್ಮ ಹೃದಯಕ್ಕೆ ಯಾವ ರೀತಿ ಬೆಳಕು ತಂದುಕೊಳ್ಳುವುದು ಎಂಬುದರ ಯೋಚನೆಯೇ ಇಲ್ಲ ಪರರಿಗೆ ತಿಳುವಳಿಕೆ ಕೊಡಲು ಯಾರು ನೀವು ಅಂತಂದ್ಬಿಟ್ಟು ಮೂದ್ರಿಸಿ ಹೇಳ್ತಾರೆ ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣಲ್ಲಿ ಈ ಚಿನ್ಮಯ ಮತ್ತು ಮೃಣ್ಮಯ ಹ್ಞೂ ಇದರ ಬಗ್ಗೆ ಒಂದು ವಿಶೇಷವಾಗಿ ಹೇಳ್ತಾರೆ ಶ್ರೀರಾಮಕೃಷ್ಣ ಎಲ್ಲದೂ ಕೂಡ ಚಿನ್ಮಯ ಅವರು ಮೃಣಮಯ ಅಂದರೆ ಅರ್ಥನೇ ಆಗಲಿಲ್ಲ ಅವ್ರಿಗೆ ಮೃಣಮಯ ಅಂತಂದರೆ ಏನು ಅಂತಂದ್ಬಿಟ್ಟು ಅವರಿಗೆಲ್ಲೂ ಚಿನ್ಮಯ ಈಗ ನಾವು ಮೂರ್ತಿ ಪೂಜೆ ಮಾಡುವಾಗ ಎರಡು ರೀತಿಯ ಕಲ್ಪನೆ ಇರುತ್ತೆ ನಮಗೆ ಒಂದು ವಿಗ್ರಹವನ್ನು ವಿಗ್ರಹವನ್ನೇ ದೇವರು ಅಂತ ಪೂಜಿಸ್ತಕ್ಕಂಥದ್ದು ಕಲ್ಲಿನ ವಿಗ್ರಹ ಇರುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಮಣ್ಣಿನ ವಿಗ್ರಹ ಇರುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಒಂದು ಫೋಟೋ ಇರುತ್ತೆ ಚಿತ್ರ ಇರುತ್ತೆ ಭಾವಚಿತ್ರ ಇರುತ್ತೆ ಅದನ್ನೇ ನಾವು ದೇವರು ಅದೇ ದೇವರು ಅದೇ ಮೂರ್ತಿನೇ ದೇವರು ವಿಗ್ರಹವೇ ದೇವ್ರು ಅಂತ ಪೂಜಿಸ್ತಕ್ಕಂಥದ್ದು ಈ ಸಾಮಾನ್ಯವಾಗಿ ವೈಷ್ಣವರಲ್ಲಿ ಈ ಒಂದು ಕಲ್ಪನೆ ಇದೆ ಅವರು ಆ ವಿಗ್ರಹದಲ್ಲೇ ದೇವರಿದ್ದಾನೆ ಅಂತಂದ್ಬಿಟ್ಟು ಅವರು ಭಾವಿಸ್ತಾರೆ ವಿಗ್ರಹದಲ್ಲೇ ದೇವರಿದ್ದಾರೆ ವಿಗ್ರಹವೇ ದೇವರು ಆ ಸಂದರ್ಭದಲ್ಲಿ ಪೂಜೆ ಮಾಡೋ ಸಂದರ್ಭದಲ್ಲಿ ಆ ವಿಗ್ರಹವೇ ದೇವರಾಗಿ ಅವರಿಗೆ ಭಾವಿಸ್ಕೊಂಡ್ಬಿಟ್ಟು ಆ ಭಾವನೆಯಿಂದಲೇ ಅವರು ಪೂಜೆ ಮಾಡ್ತಾರೆ ಅದು ಕಲ್ಲಿನ ವಿಗ್ರಹ ಅಂತ ತಿಳ್ಕೊಳ್ಳೋದೇ ಇಲ್ಲ ಇದು ಕಲ್ಲು ಅಂತ ತಿಳ್ಕೊಳ್ಳೋದೇ ಇಲ್ಲ ಒಂದು ಒಂದು ಹಾಸ್ಯ ಪ್ರಸಂಗ ಇದೆ ಒಬ್ಬರು ತಮಿಳು ಮಾತನಾಡುವ ಕುಟುಂಬದವರು ಒಂದು ದೇವಸ್ಥಾನಕ್ಕೆ ಹೋಗಿದ್ದರಂತೆ ವೈಷ್ಣವರು ಆ ಒಂದು ಹುಡುಗ ಕರ್ಕೊಂಡು ಹುಡುಗ ಇದ್ದ ಮಗ ಇದ್ದ ಚಿಕ್ಕ ಹುಡುಗ ಅವನು ವಿಗ್ರಹವನ್ನು ನೋಡಿಬಿಟ್ಟು ಹೇಳಿದಂತೆ ಅಮ್ಮ ಕಲ್ಲು ಕಲ್ಲು ಅಂತನ್ಬಿಟ್ಟು ಕಲ್ಲು ಕಲ್ಲು ಅಂತನ್ಬಿಟ್ಟು ಮತ್ತು ತಾಯಿ ಹೇಳಿದಂತೆ ನೋನು ಹಾಗೆಲ್ಲ ಹೇಳಬಾರ್ದು ಹ್ಞೂ ಹ್ಞೂ ಅದು ಪೆರುಮಾಳು ಪೆರುಮಾಳು ಅಂತ ಹೇಳಿದ್ ಮತ್ತು ಪೆರುಮಾಳು ಹ್ಞೂ ಕಲ್ಲಲ್ಲ ಅದು ಹ್ಞೂ ಅಂತಂದ್ಬಿಟ್ಟು ಹೌದಾ ಅಂತ ನೀವು ಸುಮ್ಮನೆ ಆಗಿಬಿಟ್ಟ ಆಮೇಲೆ ಮನೆಗೆ ಹೋಯ್ತದ ರಾತ್ರಿ ಊಟಕ್ಕೆ ಕೂತ್ಕೊಂಡಿದ್ದಂತೆ ಆಗ ಅನ್ನದಲ್ಲೂ ಕಲ್ಲು ಸಿಕ್ತಂತೆ ಹ್ಞೂ ಅವನದನ್ನು ತೋರಿಸ್ಬಿಟ್ಟ ಅಮ್ಮ ಪೆರುಮಾಳು ಪೆರುಮಾಳು ಅಂತ ಹೇಳಿದ್ದಂತೆ ಅಂದರೆ ಆ ಕಲ್ಪನೆ ಹೇಗಿರುತ್ತೆ ಅಂತಂದ್ಬಿಟ್ರೆ ಅವರಿಗೆ ಆ ಅದು ಕಲ್ಲು ಅಂತ ಅನಿಸೋದೇ ಇಲ್ಲ ಅವರಿಗೆ ಅದರಲ್ಲಿ ಆ ಚಿನ್ಮಯವನ್ನೇ ಕಾಣ್ತಾರೆ ಅವರು ಅದಕ್ಕೆ ಶ್ರೀರಾಮಕೃಷ್ಣ ಹೇಳೋದು ಮಣ್ಮ್ ಋಣ್ಮಯ ಆಕೆ ಚಿನ್ಮಯ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು ಅದು ಚಿನ್ಮಯ ಅವರಿಗೆ ಮಣ್ಣು ಹೃಣ್ಮಯ ಅಂತ ಅರ್ಥನೇ ಆಗಲಿಲ್ಲ ಅವರು ಶ್ರೀರಾಮಕೃಷ್ಣರಿಗೆ ಅವರು ಯಾವಾಗಲೂ ಕೂಡ ಆ ಮೂರ್ತಿಯನ್ನು ಪೂಜೆ ಪೂಜಿಸುವಾಗ ಕಾಳಿ ಮೂರ್ತಿಯನ್ನು ಪೂಜಿಸುವಾಗ ಅದು ಕಲ್ಲಿನ ವಿಗ್ರಹ ಅಂತ ತಿಳ್ಕೊಳ್ಳೇ ಇಲ್ಲ ಅವರು ಅದು ಜೀವಂತವಾಗಿರ್ತಕ್ಕಂಥ ಚಿನ್ಮಯ ಮೂರ್ತಿ ಅವರಿಗೆ ಪಾಲಿಗೆ ಆ ಥರನೇ ಅವ್ರು ಭಾವಿಸ್ತಾ ಇದ್ರು ವೈಷ್ಣವರಲ್ಲೂ ಕೂಡ ಅದೇ ರೀತಿ ಇದೆ ಭಾವನೆ ಅವರಲ್ಲಿ ಭಗವಂತನ ಆತ್ಯಂತಿಕ ಸತ್ಯದ ಅನೇಕ ರೀತಿಯ ಆವಿರ್ಭಾವಗಳಿದೆ ಒಂದು ಪರ ಅಂತ ಹೇಳ್ತಾರೆ ಪರ ಅಂತಂದುಬಿಟ್ರೆ ಆತ್ಯಂತಿಕವಾಗಿರ್ತಕ್ಕಂಥದ್ದು ಆತ್ಯಂತಿಕ ಸ್ಥಿತಿ ಆ ಭಗವಂತನ ಆತ್ಯಂತಿಕವಾಗಿ ಸ್ಥಿತಿ ಅದು ಪರ ಅಂತ ಹೇಳ್ತಾರೆ ಆಮೇಲೆ ವ್ಯೂಹ ಅಂತ ಹೇಳ್ತಾರೆ ವ್ಯೂಹ ಅಂತಂದ್ಬಿಟ್ಟು ಸ್ಪೆಷಲ್ ಮ್ಯಾನಿಫೆಸ್ಟೇಷನ್ ವಿಶೇಷವಾಗಿರುತ್ತೆ ಸೂಕ್ಷ್ಮವಾಗಿರತಕ್ಕಂಥ ಜಗತ್ತಿನ ರಕ್ಷಣೆಗೋಸ್ಕರ ಇರತಕ್ಕಂಥ ಅನೇಕ ರೀತಿಯ ಆವಿರ್ಭಾವಗಳು ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನಿರುದ್ಧ ಇತ್ಯಾದಿಗಳು ಇವೆಲ್ಲ ಸ್ಪೆಷಲ್ ಮ್ಯಾನಿಫೆಸ್ಟೇಷನ್ ವ್ಯೂಹ ಅಂತ ಕರೀತಾರೆ ಪರ ಆಮೇಲೆ ಇಲ್ಲಿ ಭೂಮಿ ಮೇಲೆ ಅವತರಿಸಿ ಅವತಾರ ಅವತಾರ ಅವತಾರ ರಾಮ ಇತ್ಯಾದಿ ಅವತಾರಗಳು ಆಮೇಲೆ ಇನ್ನೊಂದು ರೀತಿ ಆವಿರ್ಭಾವ ಯಾವುದಪ್ಪ ಅಂತಂದ್ಬಿಟ್ರೆ ಅದು ಪೂಜೆ ಸಂದರ್ಭದಲ್ಲಿ ಪೂಜೆ ಮಾಡುವಾಗ ಆ ವಿಗ್ರಹದಲ್ಲೇ ಆವಿರ್ಭವಿಸ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ವಿಗ್ರಹವೇ ದೇವರು ಅಲ್ಲೇ ಭಗವಂತನ ಆವಿರ್ಭಾವ ಆಗುತ್ತೆ ಆ ಆವಿರ್ಭಾವ ಆಗಿಬಿಟ್ಟು ಪೂಜೆಯನ್ನು ಸ್ವೀಕರಿಸ್ತಾನೆ ಆ ರೀತಿ ಒಂದು ಭಾವನೆ ಇದು ಶ್ರೀರಾಮಕೃಷ್ಣ ಯಾವಾಗಲೂ ಕೂಡ ಅದನ್ನೇ ಭಾವಿಸ್ತಾ ಇದ್ದಿದ್ದು ಆದ್ದರಿಂದ ಅವರಿಗೆ ಅದೊಂದು ಕಲ್ಲಿನ ವಿಗ್ರಹ ಮೃಣ್ಮಯ ಅಂತಂದ್ಬಿಟ್ಟು ಅವರಿಗೆ ಅನಿಸ್ಲೇ ಇಲ್ಲ ಯಾವಾಗಲೂ ಕೂಡ ಅದು ಚಿನ್ಮಯವಾಗಿಯೇ ಅವರ ಪಾಲಿಗೆ ಇತ್ತು ಇನ್ನೊಂದು ರೀತಿಯ ಭಾವನೆ ಏನು ಅಂತಂದುಬಿಟ್ರೆ ಈ ವಿಗ್ರಹ ಅಂತಂದುಬಿಟ್ರೆ ಕೇವಲ ಒಂದು ಸಾಂಕೇತಿಕವಾಗಿರ್ತಕ್ಕಂಥದ್ದು ಒಂದು ಸಿಂಬಾಲಿಕ್ ಆದರೆ ಇದೇನೇ ವಿಗ್ರಹ ಇದೇನೇ ದೇವರಲ್ಲ ಇದೇನೇ ದೇವರಲ್ಲ ಇದರ ಹಿಂದೆ ಭಗವತ್ ತತ್ವ ಆ ಭಾವನೆ ಇಟ್ಕೊಂಬಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ನೋಡಿ ಇದಕ್ಕೋದಕ್ಕೂ ಎಷ್ಟು ವ್ಯತ್ಯಾಸ ಅಂತಂದ್ಬಿಟ್ಟು ಇಲ್ಲಿ ಆ ನಿ ಆ ರೀತಿ ಆ ಪ್ರೀತಿಯ ನಿಕಟತೆ ಇಲ್ಲಿ ಬರೋದಿಲ್ಲ ಇಲ್ಲಿ ಈ ವಿಗ್ರಹ ಇದು ಕೇವಲ ಮಣ್ಣಿನ ವಿಗ್ರಹ ಇದೇ ಇದೇ ದೇವರಲ್ಲ ಇದ್ರ ಹಿಂದೆ ಒಂದು ಕೇವಲ ಸಾಂಕೇತಿಕ ಅಷ್ಟೇ ಇದ್ರ ಮೂಲಕ ಇದ್ರ ಹಿಂದೆ ಸತ್ಯ ಸತ್ಯ ಇರತಕ್ಕಂಥದ್ದು ಭಗವತ್ ಸತ್ಯ ಬೇರೆ ಇರ್ತಕ್ಕಂಥದ್ದು ಇದು ಇದ್ರ ಮೂಲಕ ನಾನು ಪೂಜೆ ಅಂತ ಹೇಳಿದಾಗ ನನಗೆ ನಿಜವಾಗಿರ್ತಕ್ಕಂಥ ಒಂದು ನಿಕಟತೆಯಲ್ಲಿ ಬರುವುದಿಲ್ಲ ಆ ಪೂಜೆ ಮಾಡುವಾಗ ಆ ಭಕ್ತಿ ಮಾಡುವಾಗ ಅದರಲ್ಲೂ ಬರುವಷ್ಟು ಈ ಉದಾಹರಣೆಗೆ ಮಕ್ಕಳು ನೋಡಿ ಮಕ್ಕಳು ಈ ಬೊಂಬೆ ಬೊಂಬೆಯನ್ನು ಯಾವ ರೀತಿ ಪ್ರೀತಿಸ್ತಾರೆ ಅವರು ಇದೊಂದು ಬೊಂಬೆ ಮಣ್ಣಿನ ಬೊಂಬೆ ಅಥವಾ ಅಥವಾ ಅದೊಂದು ಬಟ್ಟೆಯ ಬೊಂಬೆ ಅಂತಂದ್ಬಿಟ್ಟು ಪೂಜಿಸ್ತಾರಾ ಇಲ್ಲ ಆ ಮಕ್ಕಳಿಗೆ ಅದು ಜೀವಂತವಾಗಿರುತ್ತೆ ಜೀವಂತವಾಗಿರುತ್ತೆ ಅಷ್ಟೊಂದು ಪ್ರೀತಿಸ್ತಾರೆ ಆ ಮಕ್ ಮಕ್ಕಳ ಆ ರೀತಿ ನಿಕಟತೆ ಇರುತ್ತೆ ಆ ರೀತಿ ನಿಕಟತೆ ನಾವು ಬರಬೇಕು ಅಂತಂದ್ಬಿಟ್ರೆ ಆ ವಿಗ್ರಹವನ್ನೇ ನಾವು ಭಗವಂತ ಅಂತ ತಿಳ್ಕೊಬೇಕಾಗತ್ತೆ ಆ ಕೇವಲ ಸಾಂಕೇತಿಕ ಅಂತ ತೊಗೊಂಡ್ಬಿಟ್ರೆ ಆಗೋದಿಲ್ಲ ಏಕೆ ಅಂತಂದ್ಬಿಟ್ರೆ ಒಂದು ನಾನು ಒಂದು ಪುಸ್ತಕದಲ್ಲಿ ಓದಿರ್ತಕ್ಕಂಥದ್ದು ಏನು ಅಂತಂದುಬಿಟ್ರೆ ಎರಡು ರೀತಿಯ ಸಂಬಂಧ ಇದೆಯಂತೆ ಒಂದು ಐ ದೌ ಮತ್ತೊಂದು ಐ ಇಟ್ ಅಂತನ್ಬಿಟ್ಟು ಐ ದೌ ಅಂತನ್ಬಿಟ್ರೆ ನಾನು ನೀನು ಅಂತಕ್ಕಂಥ ಸಂಬಂಧ ಇಲ್ಲಿ ನಾನು ನೀನು ಅಂತಕ್ಕಂಥ ಸಂ ಬ ಸಂಬಂಧದಲ್ಲಿ ತುಂಬ ನಿಕಟತೆ ಇರುತ್ತೆ ಪ್ರೀತಿ ಇರುತ್ತೆ ಪ್ರೀತಿಯ ಭಾವ ಇರುತ್ತೆ ಶ್ರದ್ಧೆ ಇರುತ್ತೆ ಎಲ್ಲೋದು ಕೂಡ ಇರುತ್ತೆ ನಾವು ಸಾಮಾನ್ಯವಾಗಿ ವ್ಯಕ್ತಿಗಳೊಡನೆ ನಾವು ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಆ ರೀತಿ ನಾನು ನೀನು ಅಂತಕ್ಕಂಥ ಸಂಬಂಧ ಅಥವಾ ನಾನು ನೀವು ಅಂತ ಆ ರೀತಿಯಲ್ಲಿ ಏನಾಗುತ್ತೆ ಅಂತಂದ್ಬಿಟ್ರೆ ಅಲ್ಲಿ ಜೀವಂತ ಸಂಬಂಧ ಅದು ಆದರೆ ನನ್ನ ಸಂಬಂಧ ಈ ಪುಸ್ತಕದೊಡನೆ ಆ ರೀತಿ ಇರೋದಿಲ್ಲ ಅದು ಟೇಬಲ್ ನೊಡನೆ ಆ ರೀತಿ ಇರೋದಿಲ್ಲ ಅಲ್ಲಿ ಏನಪ್ಪ ಸಂಬಂಧ ಅಂತಂದ್ಬಿಟ್ರೆ ನಾನು ಮತ್ತು ಅದು ಅಂತ ಅಂದ್ಬಿಟ್ಟು ಐ ಇಟ್ ರಿಲೇಶನ್ಶಿಪ್ ನಾನು ಮತ್ತು ಅದು ಅಲ್ಲಿ ನಿಕಟತೆ ಇರೋದಿಲ್ಲ ಅದನ್ನ ಬೇಕಾದ್ರೆ ನಾನು ಬಿಸಾಕ್ಬೋದು ಅದನ್ನ ಬೇಕಾದ್ರೆ ಡಿಸ್ಟ್ರಾಯ್ ಮಾಡ್ಬೋದು ಸುಟ್ಟಾಕ್ಬೋದು ಏನು ಬೇಕಾದರೂ ಮಾಡ್ಬೋದು ನನ್ನ ಬಳಕೆ ಬಂದಾಗ ನಾನು ಉಪಯೋಗಿಸ್ ಬಂದಾಗ ಉಪಯೋಗಿಸ್ಬೋದು ಆ ರೀತಿಯ ಅದು ಆ ರೀತಿ ಅದನ್ನ ಅದು ಆ ರೀತಿ ನಾ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಅಪ್ ಇವಾಗೆಲ್ಲ ಏನಾಗಿದೆ ಅಂತಂದ್ಬಿಟ್ರೆ ಮನುಷ್ಯರ ಬಗ್ಗೆಯೂ ಕೂಡ ನಾವು ಐದವ್ರ ರಿಲೇಷನ್ಶಿಪ್ ಇಟ್ಕೊಳ್ಳೋದೇ ಇಲ್ಲ ಹ್ಞೂ ಐ ಇಟ್ ರಿಲೇಷನ್ಶಿಪ್ಪನ್ನೇ ಇಟ್ಕೊಳ್ಳೋದು ಅನ್ಫಾರ್ಚುನೇಟ್ಲಿ ಹ್ಞೂ ಅದು ಕೂಡ ಆ ಮನುಷ್ಯರ ಬಗ್ಗೆ ಇತರರ ಬಗ್ಗೆ ನಾವು ಐದವ್ ರಿಲೇಶನ್ಶಿಪ್ ಇಟ್ಕೊಳ್ಬೇಕು ಹಾಗೆ ಭಗವಂತನ ಬಗ್ಗೆಯೂ ಕೂಡ ನಮಗೆ ಐದವ್ ರಿಲೇಶನ್ಶಿಪ್ ಬರಬೇಕು ಅಂತಂದುಬಿಟ್ರೆ ಆ ಪೂಜೆ ಮಾಡುವಾಗ ಐದವ್ ರಿಲೇಷನ್ಶಿಪ್ ಇರಬೇಕು ಅಂತಂದುಬಿಟ್ರೆ ಆ ವಿಗ್ರಹದಲ್ಲೇ ಆ ವಿಗ್ರಹವೇ ಭಗವಂತ ಅಂತ ನಾವು ಪರಿಗಣಿಸ್ಬೇಕಾಗತ್ತೆ ಅದ್ರ ಮೂಲಕನೇ ಅವನು ಕೂಡ ಅಷ್ಟೇ ಆ ಕುರಿ ಕುರುಬ ಆ ಹುಡುಗ ಅದನ್ನೇ ದೇವ್ರು ಅಂತ ಪರಿಗಣಿಸ್ಬಿಟ್ಟ ಅದನ್ನೇ ದೇವರು ಅಂತ ಪರಿಗಣ ಅದೇನು ದೇವ್ರ ಅಲ್ಲ ಅದು ಕೇವಲ ಸಿಂಬಾಲ್ ಅಂತ ಅವನು ಯೋಚನೆ ಮಾಡಲೇ ಇಲ್ಲ ಅದೇ ದೇವ್ರ ಅಂತ ಪರಿಗಣಿಸ್ಬಿಟ್ಟು ಅದನ್ನ ಪೂಜೆ ಮಾಡಿದ ಅದರಿಂದಲೇ ಅವನು ಸಿದ್ಧಿ ಪಡೆದ್ಬಿಟ್ಟ ಆ ರೀತಿ ಐ ಇಟ್ ರಿಲೇಶನ್ಶಿಪ್ ಇಲ್ದನೇ ಐದವು ರಿಲೇಷನ್ಶಿಪ್ ಪಡಬೇಕು ಅಂತಂದ್ಬಿಟ್ರೆ ಆ ನಿಜವಾಗೂ ಕೂಡ ವಿಗ್ರಹವೇ ಪರಮಾತ್ಮನ ಒಂದು ರೂಪ ಭಗವಂತನ ಒಂದು ರೂಪ ಅದಕ್ಕೆ ಸಾಕಾರ ಅಂತ ಹೇಳ್ತ ಸಾಕಾರ ಭಗವಂತನೂ ಸಾಕಾರ ಅಂತ ಹೇಳೋದು ಶ್ರೀರಾಮ್ಕಟ್ಟರು ಆಮು ಆ ಅರ್ಥದಿಂದ ಅವಾಗ ಮಾತ್ರ ಆ ನಿಜವಾಗಿರ್ತಕ್ಕಂಥ ಭಕ್ತಿಭಾವ ಆ ನಿಕಟತೆ ಬರ್ತಕ್ಕಂಥದ್ದು ನಮಗೆ ಆ ಕ್ಲೋಸ್ನೆಸ್ ಬರ್ತಕ್ಕಂಥದ್ದು ಈ ರೀತಿ ಆ ಭಗವಂತನ ಬಗ್ಗೆ ಅನೇಕ ರೀತಿಯ ಕಲ್ಪನೆಗಳಿದೆ ಮತ್ತು ಇಲ್ಲಿ ಶ್ರೀರಾಮಕೃಷ್ಣರು ಇನ್ನೊಂದು ವಿಷಯವನ್ನು ಹೇಳ್ತಾರೆ ಉಪದೇಶ ಮಾಡೋದ್ರ ಬಗ್ಗೆ ಅದನ್ನು ಮುಂದಿನ ಸರಿ ಮಾಡೋಣ ನಾವು ಉಪದೇಶ ಮಾಡೋದರಿಂದ ಈಗ ಅದರ ಬಗ್ಗೆ ಸ್ವಲ್ಪ ಕಷ್ಟ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ ಸತ್